ಸಮಲಗುಣನರ್ವೋಷವ್ಯಪೇತ ಪೂರ್ಣಾನಯೋ ಯೋ ಗುರುರಿ ಪರಮಶ್ಚಿಂತಯ ಮಹಂತ ಜನ್ಮಸ್ತೋನ್ಮಯಿತರತೇಷ್ವಸ್ವರ ತೇನೆ ಬ್ರಹ್ಮಹೃದಯಕವಯ ಮುಹ್ಯಂತ ಅಂಸೂರಯ ತೇಜೋವಾರಿ ಪ್ರಥಮ ಯಾರಸರ್ಗೋ ಮೃಷಾ ಸ್ವೇನ ಸದಾಸ್ತೋಕ ಸತ್ಯಂ ಪರಂಧೀಮ धर्म विज्ञान वैराग्य आनंद तीर्थ भगवत ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗತ್ಪಾದನ್ ವಂದೇ ನಿರಂತರನುಭವಾಡಮೂಕೋಪೀ ಜಡಮತಿರಿ ಜಂಂತುರ್ಜಾತೆಮೌಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮಮ ವಚಸಿ ನಿಧತ್ತೇ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯು ಭವಂತ ಹಿ ನೌಮನಸುಧಯ ಮುನೀನ್ ಶ್ರೀಪದೀನ್ ವ್ಯಾಸಾರ್ಯಾನ್ ವಿವಿಧಗಮ್ಕರ ಶ್ರೀವಾಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವ್ರತರೇಂದ್ರ ಮುನಿ ಸದ್ಬೋಧಸ್ಯನಪ ಸತ್ಯಕರೋತ್ಥಾ ಪಂಚಾಷ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರ ನೌಮಿನ್ಯ್ಯಾಧಾರತಾನ್ ಸುಪರ್ೇತ ಸದೃಶ ಸಖಾ ಯದೃಚ್ಛೆಯ ಕೃತನೀಡೌಕ್ಷೇಕಸ್ತೋ ಖಾದತಿ ಪಿಪ್ಪಲಾನ್ನೋನಿರನ್ನೊ ಪಿ ಬಲೇನ ಭೂಯ ಈ ಕಲ್ಪ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಯಥಾಶಕ್ತಿಯಾಗಿ ಒಟ್ಟು ಇಲ್ಲಿವರೆಗೆ ಶ್ರೀಮದಾಚಾರ್ಯರು ಹೇಳಿದ ಅಭಿಪ್ರಾಯ ಭಗವಂತ ನಿರನ್ನನಾದರೂ ಅನ್ನವನ್ನ ಭೋಗ ಮಾಡದೇ ಇದ್ದರೂ ಬಲಿಷ್ಠನಾಗಿದ್ದಾನೆ ಜೀವ ಮಾತ್ರ ಈ ದೇಹದಲ್ಲಿದ್ದು ಕರ್ಮಫಲಗಳ ಭೋಗವನ್ನು ಮಾಡುತ್ತಾನೆ ಅಂತ ಶ್ಲೋಕದ ಮೇಲ್ನೋಟದ ಅಭಿಪ್ರಾಯ ತೋರಿ ಬರ್ತದೆ ಆದರೆ ನಿಜವಾಗಿ ಭಗವಂತ ಜೀವನ ಕರ್ಮಗಳ ಯಾವುದೇ ಫಲವನ್ನ ಭೋಗ ಮಾಡೋದಿಲ್ಲ ಅಂತಲ್ಲ ಅವಶ್ಯವಾಗಿ ಭೋಗವನ್ನು ಜೀವ ಮಾಡ್ತಾನೆ ಹಾಗಾದರೆ ಕರ್ಮಗಳ ಫಲ ಎರಡು ಒಂದು ಶುಭ ಇನ್ನೊಂದು ಅಶುಭ ಜೀವನ ಮಾಡಿದಂತಾ ಸತ್ಕರ್ಮದಿಂದ ಶುಭ ಫಲಗಳು ಶುಭ ವಿಷಯಗಳು ಜೀವನಿಗೆ ಸಿಗತ್ತೆ ಇಲ್ಲೆಲ್ಲ ಕಡೆಗೆ ಶುಭ ಅನ್ನುವ ಶಬ್ದಕ್ಕೆ ಸುಖ ಅನ್ನುವ ಶಬ್ದಕ್ಕೆ ಸುಖ ಸಾಧನ ಎಂಬ ಅರ್ಥವನ್ನೇ ಮಾಡಿಕೊಳ್ಳಬೇಕು ಸುಖ ಎಂಬ ಅರ್ಥವನ್ನು ಮಾಡಿಕೊಳ್ಳುವುದು ಅಸಾಂಪ್ರದಾಯಿಕ ಎಂಬುದಾಗಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ ಕರ್ಮಫಲಭೋಕ್ತೃತ್ವವನ್ನು ಸಾಧನೆ ಮಾಡುವಂತಹ ಸೂತ್ರಭಾಷ್ಯಾದಿಗಳಲ್ಲಿ ಕರ್ಮಫಲಭೋತೃತ್ವವನ್ನು ಸಾಧನ ಮಾಡಿ ನಂತರ ಉದಾಹರಣೆ ಮಾಡಿದ ಪ್ರಮಾಣ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ವಿಷಯಾನ್ ಉಪಸೇವತೆ ಎಂಬ ವಾಕ್ಯವನ್ನು ಉದಾಹರಣೆ ಮಾಡಿದ್ದಾರೆ ಅಂದಮೇಲೆ ವಿಷಯ ಅಂದರೆ ಸುಖ ಸಾಧನವಾದ ವಸ್ತುಗಳು ಸುಖಸಾಧನವಾದ ವಸ್ತುಗಳ ಭೋಗವನ್ನು ದೇವರು ಮಾಡ್ತಾನೆ ಆ ವಾಕ್ಯ ಓದಿ ತೋರಿಸಿದ್ದೇನೆ ಅದರಿಂದ ಉಳಿದವರಿಗೆ ಸುಖ ಹುಟ್ಟುತ್ತದೆ ದೇವರಿಗೆ ಸುಖ ಅಭಿವ್ಯಕ್ತವಾಗ್ತದೆ ಎನ್ನುವ ವ್ಯತ್ಯಾಸ ಮಾತ್ರ ಆದರೆ ಇಲ್ಲಿ ಹೇಳಿದ ಭೋಗ ಮಾತ್ರ ಸುಖ ಸಾಧನವಾದ ವಸ್ತುಗಳ ಭೋಗ ಶುಭ ಅಶುಭ ಸತ್ಕರ್ಮಗಳಿಂದ ನಮಗೆ ಶುಭವಾದ ಶಬ್ದ ಸ್ಪರ್ಶ ಗಂಧಗಳ ಆ ಶಬ್ದಸ್ಪರ್ಶ ರೂಪರಸಗಂಧಗಳಿಂದ ಕೂಡಿದಂತಹ ದ್ರವ್ಯಗಳ ಪ್ರಾಪ್ತಿಯಾಗತ್ತೆ ಅದರ ಭೋಗವನ್ನು ನಾವು ಮಾಡ್ತೇವೆ ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ ದೇವರು ಶುಭವಾದ ವಿಷಯಗಳಾಗಿದ್ದರೆ ಅಶುಭವಾದ ವಿಷಯಗಳಾಗಿದ್ದರೆ ನಮ್ಮ ಅಶುಭ ಕರ್ಮಗಳು ಉಂಟು ಆ ಅಶುಭ ಕರ್ಮಗಳಿಗನುಗುಣವಾಗಿ ಅಶುಭವಾದಂತಹ ವಿಷಯಗಳೇನಾದರೂ ನಮಗೆ ಒದಗಿ ಬಂದರೆ ಅವುಗಳ ಜ್ಞಾನವನ್ನು ದೇವರು ತಾನೂ ಮಾಡಿಕೊಂಡು ನಮಗೂ ಮಾಡಿಸಿಕೊಡ್ತಾನೆ ಆದರೆ ಅವುಗಳ ಭೋಗ ಮಾತ್ರ ನಮಗೆ ಇದೆ ದೇವರಿಗೆ ಇಲ್ಲ ಯಾಕೆಂದರೆ ಇಲ್ಲಿ ಹೇಗೆ ವಿಷಯಗಳ ಸಂಪರ್ಕದಿಂದ ಸುಖವಾಗೋದು ಭೋಗ ಹಾಗೆ ಅಲ್ಲಿ ವಿಷಯಗಳ ಸಂಪರ್ಕದಿಂದ ದುಃಖವಾಗೋದು ಭೋಗ ದುಃಖ ದೇವರಿಗೆ ಆಗುವುದಿಲ್ಲ ಶುಭವಾದ ವಿಷಯಗಳ ಸಂಪರ್ಕ ಅಶುಭವಾದ ವಿಷಯಗಳ ಸಂಪರ್ಕ ಎರಡೂ ದೇವರಿಗುಂಟು ಆದರೆ ಅಶುಭ ವಿಷಯಗಳ ಸಂಪರ್ಕದಿಂದ ನಮಗೆ ದುಃಖ ಆಗತ್ತೆ ಅವನಿಗೆ ದುಃಖವಾಗೋದಿಲ್ಲ ಶುಭ ವಿಷಯಗಳ ಸಂಪರ್ಕದಿಂದಲೂ ಸುಖ ನಮಗೆ ಹುಟ್ಟುತ್ತದೆ ಅವನಿಗೆ ಹುಟ್ಟೋದಿಲ್ಲ ಅಭಿವ್ಯಕ್ತವಾಗುತ್ತೆ ಅಂತೂ ಸುಖ ಇದೆ ದೇವರಿಗೆ ಆದ್ದರಿಂದ ಭೋಗ ಇದೆ ಅಂತ ಹೇಳಬಹುದು ಅಶುಭ ಭೋಗ ಇಲ್ಲ ಇಷ್ಟು ಮಾತ್ರ ಅರ್ಥ ಅಶುಭ ವಿಷಯಗಳ ಭೋಗ ಇಲ್ಲ ಜೊತೆಗೆ ಪರತಂತ್ರವಾದ ಭೋಗ ಇಲ್ಲ ಭೋಗ ಮಾಡದೇ ಇದ್ದರೆ ನಮ್ಮಲ್ಲಿ ದೌರ್ಬಲ್ಯ ಬರುವಂಥ ದೇವರಿಗೆ ದೌರ್ಬಲ್ಯ ಇಲ್ಲ ಈ ಎಲ್ಲ ಅರ್ಥಗಳಲ್ಲಿ ಮತ್ತು ಸುಖವನ್ನಷ್ಟೇ ಭೋಗ ಮಾಡ್ತಾನೆ ದುಃಖವನ್ನು ಭೋಗ ಮಾಡೋದಿಲ್ಲ ಈ ಅರ್ಥಗಳಲ್ಲಿ ಪರಮಾತ್ಮನಿಗೆ ಭೋಗವಿಲ್ಲ ಎಂಬುದಾಗಿ ಹೇಳಿದ್ದು ಅಂತ ನಿನ್ನೆ ನಿರ್ಣಯವನ್ನು ತಿಳಿದಿದ್ದೇವೆ ಅದರ ಮುಂದೆ ಅಸ್ವಾದು ಸ್ವಾದುವಧ್ಯ ಜೀವ ನೈವ ಜನಾರ್ಧನ ಅಥೋ ನಾತೀತಿ ವಚನಂ ಅಷ್ಟತೋಪಿ ಸುಖಂ ಸದಾ ಇತಿ ಪರಭೋಗೆ ಎಂತೆಂತಹ ಗ್ರಂಥಗಳು ನೋಡಿ ಭೋಗ ನಿರ್ಣಯ ಇದು ಪರಭೋಗ ಭಗವಂತನ ಉತ್ತಮವಾದಂತಹ ಭೋಗದ ಪ್ರಕ್ರಿಯೆಯನ್ನೇ ತಿಳಿಸುವಂತಹ ಸುಂದರವಾದ ಗ್ರಂಥ ಪರಭೋಗ ಅಲ್ಲಿ ಹೇಳ್ತಾರೆ ಅಸ್ವಾದು ಸ್ವಾದುವಧ್ ಅಸ್ವಾದುವಾದದ್ದನ್ನೇ ಜೀವ ಸ್ವಾದು ಅಂತ ತಿಳಿದು ಭೋಗ ಮಾಡ್ತಾನೆ ಅಸ್ವಾದು ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಪರಮಸುಖ ಸಾಧನ ಅಲ್ಲ ದುಃಖ ಮಿಶ್ರವಲ್ಲದ ಅನಂತವಾದ ಸ್ಥಿರವಾದ ಶಾಶ್ವತವಾದ ಸುಖಕ್ಕೆ ಸಾಧನವಲ್ಲದೇ ಇದ್ದರೂ ಶಾಶ್ವತ ಸುಖ ಸಾಧನವಾದದ್ದನ್ನು ಎಷ್ಟು ಉತ್ಸಾಹದಿಂದ ಭೋಗ ಮಾಡಬೇಕೋ ಹಾಗೆ ಮಾಡ್ತಾನೆ ಅಸ್ವಾದು ಸ್ವಾದುವದ್ಯತ್ತಿ ಪರಮಸುಖ ಸಾಧನವಾಗದಿದ್ದದ್ದನ್ನು ಪರಮಸುಖ ಸಾಧನ ಅಂತೂ ತಿಳಿದು ಭೋಗ ಮಾಡ್ತಾನೆ ಜೀವಃ ನೈವ ಜನಾರ್ದನ ದೇವರ ಹಾಗೆ ಭೋಗ ಮಾಡೋದಿಲ್ಲ ಅಥೋ ನಾಕ್ತಿ ಇತಿ ವಚನ ತಪ್ಪು ತಿಳುವಳಿಕೆಯಿಂದ ಭೋಗ ಮಾಡುವುದು ಜೀವ ಮಾತ್ರ ದೇವರಲ್ಲ ಯಾವುದು ಹೇಗಿದೆ ಅದನ್ನು ಹಾಗೇ ತಿಳಿತಾನೆ ದೇವರು ಆದ್ದರಿಂದ ಅವನಿಗೆ ಭೋಗ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ ಅಂದರೆ ಭೋಗ ಭೋಗ ಅನ್ನುವ ಶಬ್ದವನ್ನು ನಾವು ಬಳಸಿದ್ದು ಒಂದು ತರಹದ ತಪ್ಪು ತಿಳುವಳಿಕೆಯಿಂದ ಮಾಡುವಂತಹ ಏನು ಭೋಗ ಇದೆ ಅದನ್ನೇ ಭೋಗ ಅಂತ ನಾವು ವ್ಯವಹಾರ ಮಾಡೋದು ಶಾಸ್ತ್ರದಲ್ಲಿ ಆ ಭೋಗ ದೇವರಿಗೆ ಇಲ್ಲ ಜೀವರಿಗೆ ಇದೆ ಅಷ್ಟತೋಪಿ ಸುಖಂಸದ ಸುಖ ಸಾಧನವಾದ ವಸ್ತುಗಳನ್ನು ನಿರಂತರವಾಗಿ ಭಗವಂತ ಭೋಗ ಮಾಡ್ತಾ ಇದ್ದರೂ ಆ ಎಲ್ಲ ವಿಷಯಗಳ ಸಂಪರ್ಕವನ್ನು ತಾನು ಮಾಡಿಕೊಂಡು ತನ್ನ ವಿಶೇಷ ಸುಖಾಭಿವ್ಯಕ್ತಿಯನ್ನು ಮಾಡಿಕೊಳ್ಳುತ್ತಿದ್ದರೂ ಕೂಡ ದೇವರು ಭೋಗ ಮಾಡಿಲ್ಲ ಅಂತೇವೆ ಯಾಕೆಂದರೆ ಅಸ್ವಾದುವನ್ನು ಸ್ವಾದು ಅಂತ ತಿಳಿದು ಪರಮಸುಖ ಸಾಧನವಲ್ಲದ್ದನ್ನು ಪರಮಸುಖ ಸಾಧನ ಅಂತ ತಿಳಿದು ಅವನು ಭೋಗ ಮಾಡಿಲ್ವಲ್ಲ ಆದ್ದರಿಂದ ಅವನು ಭೋಗ ಮಾಡಿಲ್ಲ ಎಂಬುದಾಗಿ ಹೇಳ್ತಾರೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಹಿಂದೆ ಒಂದು ಮಾತು ಹೇಳಿದ್ರಲ್ಲ ಭೋಗ ಮಾಡದಿದ್ದ ಮಾತ್ರಕ್ಕೆ ದೇವರಿಗೆ ದೌರ್ಬಲ್ಯ ಬರೋದಿಲ್ಲ ಅಂತ ಆ ಅರ್ಥದಲ್ಲಿ ಭೋಗ ಮಾಡಿಲ್ಲ ಅನ್ನುವ ವ್ಯವಹಾರ ವೇದದಲ್ಲಿ ಮತ್ತೊಂದು ಕಡೆಗೂ ಅಂತ ಎಲ್ಲಿ ಸಾನಾನಶನತ್ವೇನ ನರದೇವೌ ಯಥೋದಿತೌ ತಥಾ ಅನತ್ತಿಹಿ ಹರೆ ಭುಜ ಇ ಸ್ವಾಭಾವ್ಯೇ ಸ್ವಾಭಾವ್ಯ ಎಂಬ ಗ್ರಂಥದಲ್ಲಿ ಭಗವಂತ ತನ್ನ ಸ್ವಭಾವವನ್ನು ತಿಳಿಸಿಕೊಟ್ಟದ್ದು ಹೀಗೆ ಸಾಶನ ಅನಶನತ್ವ ದೇವತೆಗಳನ್ನು ನಿರಶನ ಅಂತ ಕರೆದಿದ್ದಾರೆ ಅನಶನ ಅಂತ ಕರೆದಿದ್ದಾರೆ ಋಗ್ವೇದದಲ್ಲಿ ಪುರುಷ ಇನ್ನುಳಿದ ನರರನ್ನ ಮಾನವರನ್ನು ಸಾನ ಅಂತ ಕರೆದಿದ್ದಾರೆ ದೇವತೆಗಳು ಅನ್ನ ತಿಂತಾರೆ ಎನ್ನುವುದು ಪ್ರಸಿದ್ಧ ಅಮೃತವನ್ನು ಅಮೃತಾಂಧ ಸಹ ಅಮೃತವೇ ಅವರಿಗೆ ಅನ್ನ ಇದಲ್ಲದೆ ನಾವು ಕೊಟ್ಟ ಹವಿಸ್ತುಗಳನ್ನೆಲ್ಲ ಅವರು ಭೋಗ ಮಾಡ್ತಾರೆ ಅದೂ ಅವರಿಗೆ ಅನ್ನ ಇನ್ನಿತರ ಶುಭ ವಿಷಯಗಳನ್ನು ಭೋಗ ಬೇಕಾದಷ್ಟು ಅವರು ಶುಭವಾದ ವಸ್ತುಗಳನ್ನು ಸಾಕಷ್ಟು ಭೋಗ ಮಾಡಿದರೂ ಕೂಡ ದೇವತೆಗಳನ್ನು ಅನಶನ ಅಂತ ವೇದ ಕರೆದದ್ದು ಯಾಕೆ ಅಂದರೆ ಈ ಅರ್ಥದಲ್ಲಿ ದೇವತೆಗಳು ನಾವು ಕೊಟ್ಟ ಹವಿಸ್ಸನ್ನು ಭೋಗ ಮಾಡದಿದ್ದರೆ ಅವರಿಗೆ ದೌರ್ಬಲ್ಯ ಬರ್ತದೆ ಅಂತಿಲ್ಲ ಅನ್ನೋ ಅರ್ಥದಲ್ಲಿ ಅವರನ್ನು ಅನಶನ ಅಂತ ಉಪನಿಷತ್ತು ಕರೆದಿದೆ ಋಗ್ವೇದ ಕರೆದಿದೆ ಇದೇ ಅರ್ಥದಲ್ಲಿ ದೇವರನ್ನು ಕರೆದದ್ದು ಉಪನಿಷತ್ತು ಅಥವಾ ಭಾಗವತಗಳಲ್ಲಿ ಬಂದಂತಹ ಈ ದ್ವಾಸುಪರ್ಣ ಅನ್ನುವ ಕಡೆಗೆ ಭಗವಂತ ಭೋಗ ಮಾಡುವುದಿಲ್ಲ ಅನ್ನುವುದಕ್ಕೆ ದೇವರಿಗೆ ಭೋಗವಿಲ್ಲದೇ ಇದ್ದ ಪಕ್ಷದಲ್ಲಿ ದೌರ್ಬಲ್ಯವಿಲ್ಲ ಅಂತಿಷ್ಟೇ ಅರ್ಥ ಹೇಗೆ ಅಂದರೆ ಋಗ್ವೇದ ಮಂತ್ರದಲ್ಲಿ ದೇವತೆಗಳು ಭೋಗ ಮಾಡ್ತಾ ಯಾಕೆಂದರೆ ಅಲ್ಲ ನಮಗೆ ಎರಡೂ ಮಂತ್ರ ಒಂದೇ ಇದಕ್ಕೆ ಅದನ್ನು ಉದಾಹರಣೆ ಕೊಟ್ಟರೆ ಹೇಗೆ ನೀವು ಅನ್ಬೋದು ಹಾಗಲ್ಲ ದೇವತೆಗಳು ಭೋಗ ಮಾಡ್ತಾರೆ ಅನ್ನುವುದು ಹೆಚ್ಚು ಪ್ರಸಿದ್ಧ ನಾವೆಲ್ಲ ದೇವತೆಗಳಿಗಾಗಿ ಹವಿಸ್ಸನ್ನು ಕೊಡುವುದು ದೇವತೆಗಳು ಅದನ್ನು ಭೋಗ ಮಾಡ್ತಾರೆ ಅವರೂ ಜೀವರೇ ದೇವರೇನಲ್ಲ ಅವರು ಜೀವರಾದರೂ ಭೋಗ ಮಾಡಿದರೂ ಮಹಾಶಕ್ತಿ ಇರುವಂತಹ ದೇವತೆಗಳು ಅನ್ಯಾದೃಶ ಹಿಸುರಭುಕ್ತಿರತೋನ್ಯರೂಪ ಮನುಷ್ಯ ಭುಕ್ತಿ ರೀತಿ ಮಾತ್ರ ವಿಚಾರ್ಯಮಸ್ತಿ ಆ ದೇವತೆಗಳಿಗೆ ಭೋಗ ಮಾಡದಿದ್ದರೆ ದೌರ್ಬಲ್ಯ ಇಲ್ಲ ಅನ್ನೋದಕ್ಕೆ ದೇವತೆಗಳನ್ನು ಅನಶನ ಅಂತ ಕರೆದಂತೆ ಭಗವಂತನಿಗೂ ಭೋಗವಿಲ್ಲದೇ ಇದ್ದರೆ ದೌರ್ಬಲ್ಯವಿಲ್ಲ ಅನ್ನೋದಕ್ಕೆ ಈ ರೀತಿಯಾಗಿ ಕರೆದಿದ್ದಾರೆ ಅಂತ ಹೇಳಬೇಕು ಇಲ್ಲಿ ಒಂದು ಮಾತು ಆಲೋಚನೆ ಮಾಡಬೇಕಾದದ್ದು ಹೀಗಿದೆ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಅನ್ನಾದ್ಭವಂತಿ ಭೂತಾನಿ ಇತ್ಯಾದಿ ಗೀತಾಭಾಷೆಗಳಿಗೆ ವ್ಯಾಖ್ಯಾನ ಮಾಡುವಾಗ ದೇವತೆಗಳಿಗೆ ನಾವು ಕೊ ಯಜ್ಞಾದ್ಭವತಿ ಪರ್ಜನ್ಯ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಯಜ್ಞದಲ್ಲಿ ನಾವು ಕೊಟ್ಟ ಹವಿಸ್ಸಿನಿಂದ ಪರ್ಜನ್ಯ ಅಂದರೆ ಸೂರ್ಯ ಸೂರ್ಯ ಮೊದಲಾದ ಎಲ್ಲ ದೇವತೆಗಳು ಕೂಡ ಪುಷ್ಟರಾಗ್ತಾರೆ ಅಂತ ಅರ್ಥ ಬರೆದಿದ್ದಾರೆ ಆದಿತ್ಯಮು ಉಪತಿಷ್ಠತಿ ಅಂತ ನಾವು ಕೊಟ್ಟ ಹವಿಸ್ಸು ಸೂರ್ಯನಿಗೆ ಮುಟ್ತದೆ ಇತ್ಯುಪಲಕ್ಷಣ ಎಲ್ಲ ದೇವತೆಗಳಿಗೂ ಮುಟ್ತದೆ ಅದರಿಂದ ಅವರಿಗೆ ವಿಶೇಷವಾದಂತಹ ಪುಷ್ಟಿಯಾಗತ್ತೆ ಮನುಷ್ಯದತ್ತವಾದ ಹವಿಸ್ಸಿನಿಂದಲೂ ದೇವತೆಗಳಿಗೆ ಪುಷ್ಟಿ ಉಂಟು ಅನ್ನುವ ಮಾತನ್ನು ಟೀಕಾಕೃತ ಪಾದರೆ ಪ್ರಮೇಯ ದೀಪಿಕೆಯಲ್ಲಿ ಬರೆದದ್ದುಂಟು ಇಷ್ಟು ಮಾತ್ರ ಅಲ್ಲ ಮೊನ್ನೆ ಮಹಾಭಾರತವನ್ನು ಇಲ್ಲಿ ಕೇಳಿದವರೆಲ್ಲ ತಿಳಿದುಕೊಂಡಿರಬಹುದು ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಯಜ್ಞಾಗಾಧಗಳು ನಡೀತಾ ಇಲ್ಲ ಭೂಲೋಕದಲ್ಲಿ ಯಜ್ಞಿ ಅಗಾದಿಗಳು ನಡೆದಲಿಲ್ಲ ಅಂದರೆ ದ್ವಿಲೋಕವೂ ಖಾಲಿ ಆದಾಗೇ ಅವರು ಹವಿಸ್ ಕೊಟ್ಟರೆ ತಾನೇ ನಾವು ಇರೋದು ಇಲ್ಲದಿದ್ದರೆ ನಮಗೆ ಹೇಗೆ ಬದುಕು ನಾವು ಮಳೆ ಕೊಟ್ಟರೆ ಇವರು ಬದುಕ್ತಾರೆ ಅವರು ಹವಿಸ್ ಕೊಟ್ಟರೆ ನಾವು ಬದುಕ್ತೇವೆ ಅಂತ ಮಹಾಭಾರತದಲ್ಲಿಯೂ ಬಂತು ಇದೇ ತರಹದ ಮಾತು ಇತರ ಉಪನಿಷತ್ತಿನಲ್ಲಿಯೂ ಇದೆ ಪರಸ್ಪರವಾಗಿ ಮೇಲಿನ ಕೆಳಗಿನ ಲೋಕಗಳ ಪೋಷಪೋಷಕ ಭಾವ ಇದೆ ಹೀಗೆಲ್ಲ ಹೀಗಿರುವಾಗ ದೇವತೆಗಳಿಗೆ ಅನಶನ ಅದು ಭೋಗ ಇಲ್ಲದೆ ದೌರ್ಬಲ್ಯ ಇಲ್ಲ ಅನ್ನುವ ಮಾತನ್ನು ಹೇಗೆ ಹೇಳುತ್ತಾರೆ ಅಂತ ಅದಕ್ಕೆ ಹೀಗೆ ಹೇಳಬಹುದು ಅಂತ ನಮಗನಿಸ್ತದೆ ಮಹಾಂತ ಪ್ರಮಾಣ ದೇವತೆಗಳಿಗೆ ಜೀವರು ಕೊಟ್ಟ ಅರ್ಥಾತ್ ಮಾನವರು ಕೊಟ್ಟ ಹವಿಸ್ಸಿನಿಂದ ಪುಷ್ಟಿ ಇರಬಹುದು ವಿಶೇಷವಾದ ಒಂದು ತರಹದ ವಿಲಕ್ಷಣ ಉನ್ನಾಹ ವಿಶೇಷ ಅಂತ ಆನಂದದೊಳಗೆ ಹೇಳ್ತೀವಲ್ಲ ಹಾಗೆ ಪುಷ್ಟಿಯಲ್ಲಿ ಒಂದು ವಿಶೇಷ ಬರಬಹುದು ಅಷ್ಟೇ ಹೊರತು ನೀವು ಕೊಡಲಿಲ್ಲ ಅಂದರೆ ಅವರು ಸೊರಗಿ ಸಾಯ್ತಾರೆ ಅಂತ ಅರ್ಥ ಅಲ್ಲ ಇಷ್ಟೇ ಪುಷ್ಟಿ ಇದೆ ಅಂತ ಒಪ್ಪೋಣ ಸೊರಗ್ತಾರೆ ಅಂತ ಅರ್ಥ ಅಲ್ಲ ಮಹಾಭಾರತದಲ್ಲಿ ನಾವೆಲ್ಲ ನಷ್ಟರಾಗಿ ಹೋಗಬೇಕಾಗ್ತದೆ ಅನ್ನೋ ಮಾತಿಗೂ ತಾತ್ಪರ್ಯ ಅಷ್ಟೇ ಅಲ್ಲಿ ವಿಶೇಷವಾದಂತಹ ಪುಷ್ಟಿ ಇಲ್ಲದೆ ಹೋಗಬೇಕಾಗತ್ತೆ ಅಥವಾ ಸ್ವರ್ಗದಲ್ಲಿ ಯಾರೂ ಇಲ್ಲದೇ ಇದ್ದರೆ ನಮ್ಮ ಕೆಲಸ ಏನು ನಾವು ಖಾಲಿ ಕೂತು ಹವಿಸ್ತು ಕೊಡದೇ ಇದ್ದರೆ ತಿಂದು ನಾವು ಬದುಕದೆ ಒದ್ದಾಡ್ತೇವೆ ಅಂತ ಹೀಗೆ ಅರ್ಥ ಅಲ್ಲ ದ್ಲೋಕ ಹಾಳಾಗ್ತದೆ ಇದರ ಅರ್ಥ ಯಾರೂ ಯಜ್ಞಿ ಅಗಾದಿಗಳನ್ನು ಮಾಡದೇ ಇದ್ದರೆ ಪುಣ್ಯ ಮಾಡುವವರೇ ಯಾರಿಲ್ಲ ಅಂದರೆ ಮೇಲೆ ಯಾರು ಬರೋದೇ ಇಲ್ಲ ಇಡೀ ಸ್ವರ್ಗ ಖಾಲಿ ಆದರೆ ನಾವು ಯಾರನ್ನು ನಿಯಮನ ಮಾಡಬೇಕು ಏ ಅವನಿಗೆ ಈ ಸುಖ ಕೊಡು ಅವನಿಗೆ ಈ ಡಿಪಾರ್ಟ್ಮೆಂಟಿಗೆ ಕಳಿಸು ಅಲ್ಲಿ ಕಳಿಸು ಇದನ್ನೆಲ್ಲ ಮಾಡ್ಕೋದು ಕೊಡೋದು ನಮ್ಮ ಕೆಲಸ ಯಾರು ಬರಲೇ ಇಲ್ಲ ಅಂದರೆ ನಾವೇನು ಮಾಡಬೇಕು ಕೂತು ಕೂತು ಕೂತು ಅನ್ನೋ ಅರ್ಥದಲ್ಲಿ ದ್ಯುಲೋಕದಲ್ಲಿ ವಿಶೇಷವಾದಂತಹ ವೈಭವ ಇರೋದಿಲ್ಲ ಅಂತ ಇಷ್ಟೇ ತಾತ್ಪರ್ಯವನ್ನು ಮಾಡಬೇಕೇ ಹೊರತು ಊಟ ಇಲ್ಲದೆ ಸೊರಗಿ ಕೊರಗಿ ಸಾಯುವಂತೆ ಮಾನವರು ದೇವತೆಗಳು ನಾವು ಕೊಟ್ಟ ಅನ್ನ ಇಲ್ಲದೆ ಇದ್ದರೆ ಸೊರಗುತ್ತಾರೆ ಹೀಗೆಲ್ಲ ಅಭಿಪ್ರಾಯ ಅಲ್ಲ ಇಲ್ಲದಿದ್ರಿ ಭಾಗವತ ತಾತ್ಪರ್ಯದ ವಚನದ ವಿರೋಧ ಬರತ್ತೆ ಸಾಶನಾನಶನತ್ವ ನರದೇವೌ ಯಥೋದಿತೌ ಅತ್ಯುಂವಿಪ್ಯದೌರ್ಬಲ್ಯಾ ಉದಾಹರಣ ತನತ್ತಿ ಹರೆ ಭುಜ ದೇವರೂ ಕೂಡ ಭೋಗ ಮಾಡಿದರೂ ಕೂಡ ಅವನಿಗೆ ಅನತ್ತಿ ಅವನಿಗೆ ಭೋಗ ಇಲ್ಲ ಅಂತ ವ್ಯವಹಾರ ಮಾಡುತ್ತಾರೆ ಇ ಸ್ವಾಭಾವ್ಯೆ ತದೇ ಪ್ರೋಕ್ತ ನಿರನ್ನೋಪಿ ಬಲೇನ ಭೂಯನ್ ಈ ಅರ್ಥವನ್ನು ನಾವು ಪ್ರಮಾಣಾಂತರ ಕೊಟ್ಟು ಹೇಳೋ ಅವಶ್ಯಕತೆಯೂ ಇಲ್ಲ ಭಾಗವತದ ಈ ವಚನವೇ ಇಲ್ಲಿ ಪ್ರಮಾಣ ಭೋಗ ಮಾಡೋದಿಲ್ಲ ಯಾಕೆ ನಿರನ್ನೋಪಿ ಬಲೇನ ಭೂಯಾನ್ ಭೋಗ ಮಾಡದಿದ್ದರೂ ಬಲಿಷ್ಠನಾಗಿದ್ದಾನೆ ಅನ್ನೋದಕ್ಕಾಗಿಯೇ ಭೋಗ ಮಾಡಿಲ್ಲ ಅಂತೇವೆ ಅನ್ನುವುದು ತನ್ನ ಭಾವ ಅಂತ ತಾನೇ ಭಾಗವತ ಹೇಳಿಕೊಂಡಿದೆ ಸ್ವಯಂ ತ್ವತ್ತೇವ ತಥಾಪಿ ನ ಅದನ ನಿಬಂಧ ಅನದನ ನ ಅದರ ನಿಬಂಧನಂ ತಸ್ಯ ಬಲಂ ಅವಶ್ಯವಾಗಿ ದೇವರು ಸ್ವತಂತ್ರವಾಗಿ ಭೋಗವನ್ನು ಮಾಡ್ತಾನೆ ಆದರೆ ಭೋಗ ಮಾಡಿದ್ದರಿಂದ ಅವನಿಗೆ ಬಲ ಬಂದಿದೆ ಅಂತ ತಿಳಿಯಬೇಡಿ ನಮಗೆ ಅನುಗ್ರಹ ಮಾಡೋದಕ್ಕೆ ಭೋಗ ಮಾಡ್ತಾನೆ ನಾವು ಕೊಟ್ಟದ್ದನ್ನು ತಗೊಳ್ಳದೇ ಇದ್ದರೆ ನಮಗೆ ಪುಣ್ಯ ಬರೋದಿಲ್ಲ ಅನ್ನೋದಕ್ಕಾಗಿ ದೇವರು ಭೋಗ ಮಾಡ್ತಾನಷ್ಟೆ ಅಥವಾ ತಾನು ಭೋಗ ಮಾಡದಿದ್ದರೆ ನಾವು ಭೋಗ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಇಂದ್ರಿಯಗಳಲ್ಲಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚರಸನಂ ಘ್ರಾಣಮ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯ ಅನುಪಸೇವತೆ ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನಿಟ್ಟು ದೇವರು ಭೋಗ ಮಾಡಿದರೆ ನಮಗೆ ಭೋಗ ಮಾಡಲಿಕ್ಕೆ ಬರುತ್ತೆ ಅನ್ನೋದಕ್ಕೆ ದೇವರು ಭೋಗ ಮಾಡ್ತಾನಷ್ಟೇ ಹೊರತು ಅದಿಲ್ಲದೆ ಅವನಿಗೆ ದೌರ್ಬಲ್ಯ ಇಲ್ಲ ಇಷ್ಟು ಹೇಳಿದರು ಇದು ಎರಡು ಋಣ್ಮಂತ್ರಗಳನ್ನು ಈ ವಿಷಯದಲ್ಲಿ ಪ್ರಮಾಣ ಕೊಡ್ತಾರೆ ಇದೊಂದು ಘಟ್ಟ ಯತ್ರ ಸುಪರ್ಣಾ ಅಮೃತಸ್ಯ ಭಾಗಂ ಅನಿಮೇಷ ವಿಧಾ ಅಭಿಸ್ವರಂತೀ ಇನೋ ವಿಶ್ವಸ ಗೋಪಾ ಸ ಮಾಧೀರ ಪಾಕಂ ಅತ್ರ ಆವಿಶ ಬಹಳ ಸುಂದರವಾದ ಮಂತ್ರವನ್ನು ದೇವರು ಇಲ್ಲಿ ತನ್ನ ಭೋಗವನ್ನೇ ನಮಗೆ ತಿಳಿಸೋದಕ್ಕೆ ತಾನೇ ಹೇಳಿಕೊಟ್ಟಿದ್ದಾನೆ ಆದರೆ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದೆ ಶ್ರೀಮದ್ ಆಚಾರ್ಯರ ಈ ಉದಾಹರಣೆ ಮಾಡಿದ ಮಂತ್ರಕ್ಕೆ ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ಅರ್ಥ ಮಾಡಿದ್ದಾರೆ ಸೊಗಸಾದ ಅರ್ಥಗಳೇ ಇವೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದರೂ ಎಲ್ಲವೂ ಸೊಗಸಾದ ಅರ್ಥಗಳು ಶ್ರೀನಿವಾಸ ತೀರ್ಥರು ಹೇಳಿದ ಅರ್ಥವನ್ನು ಮೊದಲಿಗೆ ಹೇಳಬಯಸ್ತೇನೆ ಶ್ರೀನಿವಾಸ ತೀರ್ಥರಂತಾರೆ ಯತ್ರ ಸುಪರ್ಣಾ ಅಮೃತಸ್ಯ ಭಾಗಂ ಅನಿವೇಶಂ ವಿಧ ಅಭಿಸ್ವರಂತಿ ಯಜ್ಞ ಮಾಡುವಾಗ ವಿಧ ವಿಧ ಅಂದರೆ ಯಜ್ಞ ಯಜ್ಞ ಮಾಡುವಾಗ ದೇವತೆಗಳು ಪ್ರತಿಯೊಬ್ಬ ಜೀವರೂ ಕೂಡ ತಮಗೆ ವಿಶೇಷವಾಗಿ ದೇವತೆಗಳು ಸೋಮದ ಪಾನವನ್ನ ಮಾಡಬೇಕು ಅಂತನ್ನೋದಕ್ಕೋಸ್ಕರ ಆ ಯಜ್ಞವನ್ನು ಕುರಿತು ಧಾವಿಸಿ ಬರ್ತಾರೆ ಯಾವ ಯಜ್ಞಕ್ಕೆ ನಿನ್ನ ಪರಿವಾರ ದೇವತೆಗಳೆಲ್ಲ ಸೋಮಪಾನ ಮಾಡುವುದಕ್ಕಾಗಿ ಧಾವಿಸಿ ಬರ್ತಾರೋ ಆ ಯಜ್ಞಕ್ಕೆ ನೀನೂ ಬಾರಪ್ಪ ಭಗವಂತ ನಾನು ಕೊಡೋ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ಅಂತ ಕರೆದಿದ್ದಾನೆ ಋಷಿ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಬಾ ಅಂತ ದೇವರನ್ನು ಕರೀಬೇಕಾದರೆ ಅವನು ಭೋಗನೆ ಮಾಡೋದಿಲ್ಲ ಅಂದರೆ ಕರೆದ ಕರೆದದ್ದಕ್ಕೆ ಅರ್ಥ ಇಲ್ಲ ಅಂತಾಗತ್ತೆ ಹಾಗಾದರೆ ಭೋಗ ಮಾಡುವುದಕ್ಕೆ ಬಾ ಅಂತ ದೇವರನ್ನು ಕರೆಯೋದರಿಂದ ದೇವರಿಗೂ ಭೋಗ ಉಂಟು ಅನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತೆ ಅನ್ನುವುದಕ್ಕೆ ಈ ಮಾತನ್ನು ಉದಾಹರಣೆ ಮಾಡಿತ್ತು ಭಾವವನ್ನು ಮೊದಲಿಗೆ ಹೇಳಿದೆ ಅನ್ವಯ ಅರ್ಥ ನಂತರ ಹೇಳುತ್ತೇನೆ ಶ್ರೀನಿವಾಸ ತೀರ್ಥರ ಒಂದು ವಿಶೇಷ ಅಂದರೆ ಪ್ರತಿಯೊಂದು ತಾವು ಹೇಳುವ ಅರ್ಥಗಳಿಗೆ ನಿರುಕ್ತದ ಪ್ರಮಾಣವನ್ನು ಕೊಡ್ತಾರೆ ವಿಧಥ ಅಂದರೆ ಯಜ್ಞ ಅನ್ನೋದಕ್ಕೆ ನಿರುಕ್ತ ಪ್ರಮಾಣ ಕೊಡ್ತಾರೆ ಅಭಿಸ್ವರಂತಿ ಅಂದರೆ ಬರ್ತಾರೆ ಅಭಿಸ್ವರಂತಿ ಅಭಿಪ್ರಯಂತಿ ಅಂತ ಇದೇ ಮಂತ್ರವನ್ನು ಉದಾಹರಣೆ ಮಾಡಿ ನಿರುಕ್ತ ಅರ್ಥ ಹೇಳುತ್ತದೆ ಹಾಗೆ ಒಂದೊಂದು ಮಾತಿಗೂ ಒಂದೊಂದು ಅರ್ಥವನ್ನು ಶ್ರೀನಿವಾಸ ತೀರ್ಥರು ಹೇಳುತ್ತಾರೆ ಅದನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ ವಿಧಥ ಇತಿ ಯಜ್ಞನಾಮ ಅಭಿಸ್ಮರಂತೀತಿ ಅಭಿಪ್ರಾಯ ಭುವನಸ ಗೋಪಾ ಇಂದ್ರಿಯಂ ಗೋಪಾಯಿತ ಹೀಗೆ ಒಂದೊಂದಕ್ಕೂ ವಿಶ್ವಸರಸಾಂ ವೇದದ ವ್ಯಾಖ್ಯಾನವೆಂದು ಪ್ರಸಿದ್ಧವಾದ ನಿರುಕ್ತದಲ್ಲಿ ವೇದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೋ ಅದೇ ವ್ಯಾಖ್ಯಾನವನ್ನು ನಿರುಕ್ತಾನುಗುಣವಾಗಿ ಶ್ರೀನಿವಾಸ ತೀರ್ಥರು ಮಾಡುತ್ತಾರೆ ಎನ್ನುವುದು ಒಂದು ಗಮನಿಸಬೇಕಾದ ಅಂಶ ಇನ್ನೊಂದು ಗಮನಿಸಬೇಕಾದ ಅಂಶ ಈ ಭೋಗ ದೇವರಿಗೆ ಇದೆ ಅಂತ ಹೇಳುವುದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ತೋರಿ ನೋಡಿ ಹೇಗಿದೆ ಅಂತ ಅನ್ನುವೇ ಅರ್ಥ ಹೇಳ್ತೇನೆ ಯತ್ರವಿಧೆ ವಿಧ ಅನ್ನುವುದು ಅದು ವೈದಿಕ ಪ್ರಯೋಗ ವಿಧೆ ಅಂತ ಅರ್ಥ ಯತ್ರವಿಧೆ ಯಾವ ಯಜ್ಞದಲ್ಲಿ ಸುಪರ್ಣಾ ಸುಪರ್ಣ ವಿಶೇಷವಾದ ಆನಂದಾನುಭವವನ್ನು ಪಡೆಯುವ ಯೋಗ್ಯತೆ ಇರುವಂತಹ ದೇವತೆ ಮತ್ತು ಅನಿಮೇಷ ಕುರ್ವಾ ಅಂದರೆ ನಿಮೇಶ್ ಅಕುರ್ವಾ ರೆಪ್ಯಬೆಡೆಯದ ದೇವತೆಗಳು ದೇವಗಳು ರೆಪ್ಯಬಡೆಯೋದಿಲ್ಲ ಸುಪರ್ಣ ಆನಂದಾನುಭವ ಯೋಗ್ಯರಾದಂತಹ ಮುಕ್ತಿ ಯೋಗ್ಯರಾದ ಅನಿಮೇಶಂಕುರ್ವಾಪ್ಯಬೆಡೆಯದಿರುವಂತಹ ದೇವತೆಗಳು ಅಮೃತಸ ಭಾಗ ಮುದ್ದ ಅಮೃತ ಅಂದರೆ ಸೋಮ ಸೋಮಪಾನ ಮಾಡುವುದಕ್ಕೋಸ್ಕರ ತಮಗೆ ತಮಗೆ ಅರ್ಪಿಸಿದ ಸೋಮಪಾನವನ್ನು ಮಾಡುವುದಕ್ಕೋಸ್ಕರ ಅಭಿಸ್ವರಂತಿ ಅಭಿಪ್ರಯಂತಿ ನಿರುಕ್ತ ಅರ್ಥ ಹೇಳುತ್ತದೆ ಯಾವ ಯಜ್ಞವನ್ನು ಕುರಿತು ದೇವತೆಗಳು ಧಾವಿಸಿ ಬರ್ತಾರೋ ಅತ್ರ ಕೊನೆಗೆ ಅತ್ರ ಅಂತಿದೆ ಅತ್ರ ಅಂತಹ ಯಜ್ಞವನ್ನು ಕುರಿತು ವಿಶ್ವಸ್ಸೈನ ಸಕಲ ಜಗತ್ತಿಗೂ ನಿಯಾಮಕನಾದ ಆ ದೇವತೆಗಳಿಗೂ ನಿಯಾಮಕ ಯಜ್ಞ ಮಾಡುವ ಯಜಮಾನರಾದ ನಮಗೂ ನಿಯಾಮಕ ಋತ್ವಿಜರಿಗೂ ನಿಯಾಮಕ ಹವಿಸ್ಸಿಗೂ ನಿಯಾಮಕನಾದಂತಹ ಭಗವಂತ ಮತ್ತೆಂಥವನು ಭುವನಸ್ಯ ಗೋಪಾಹ ಇಡೀ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ಇಂದ್ರಿಯಗಳ ರಕ್ಷಣೆ ಮಾಡುವವನು ನೀನು ಆದ್ದರಿಂದ ನೀನು ಏಹ್ ನೀವ್ಯಾರೋ ಕೊಟ್ಟ ಹವಿಸ್ಸನ್ನು ನಾನೇನು ಹೋಗ ಮಾಡೋದು ಮಾನುಷನ್ನ ನೀವೇ ತಿಂದುಬಿಡಿಂತ ದೇವರ ಅಂದರೆ ದೇವರ ಜೊತೆಗೂ ತರ್ಕ ಮಾಡೋದಕ್ಕೆ ತಯಾರಾಗಿದ್ದಾರೆ ಋಷಿಗಳು ಭುವನಸ ಗೋಪಾಹ ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ರಕ್ಷಕನಾಗಿ ನಾವು ಊಟ ಮಾಡೋ ಅಣ್ಣನೇ ಅನ್ನ ಸಾರು ನೀನು ಊಟ ಮಾಡ್ತೀವೋ ಇಲ್ಲ ಮತ್ತು ಯಜ್ಞದೊಳಗೆ ಯಾಕೆ ಬರೋದಿಲ್ಲ ಅಂತಿದೀವಿ ಭುವನಸ್ಥ ಗೋಪಾಹ ಭುವನ ಅನ್ನೋದಕ್ಕೆ ಇಂದ್ರಿಯ ಅನ್ನೋ ಅರ್ಥ ನಿರುಕ್ತ ನೋಡದೆ ಇದ್ರೆ ಗೊತ್ತೇ ಆಗೋದಿಲ್ಲ ಶ್ರೀನಿವಾಸ ತೀರ್ಥರಾದಂತಕೊಂಡು ಬರ್ತಾರೆ ಭುವನಸ ಗೋಪಾಹ ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿ ಇಂದ್ರಿಯ ರಕ್ಷಕನಾಗಿ ಪ್ರೇರಕನಾಗಿ ಇಂದ್ರಿಯಗಳಿಂದ ಭೋಗವನ್ನು ಮಾಡಿಸುವ ನೀನು ಬಾ ಮಾ ನನ್ನನ್ನು ಕುರಿತು ಆ ವಿವಿವೇಶ ಬಾ ಅಂತ ಕರೀತಾನೆ ಯಾಕೆ ಪಾಕಂ ಮಾ ಪಾಕಂ ಮಾ ನನ್ನ ಪಾಕ ಮದಿಯಂ ಪಾಕಂ ಮಾ ಅಂದರೆ ಮಯಾ ದೀಯಮಾನಂ ಪಾಕಂ ಪಕ್ತವ್ಯಂ ಇದಕ್ಕೂ ನಿರುಕ್ತ ಇದೆ ಪಾಕಶಬ್ಧಕ್ಕೆ ಪಕ್ತವ್ಯವಾದ ಹವಿಸ್ಸು ಅಂತ ನಿರುಕ್ತ ಅರ್ಥ ಹೇಳುತ್ತದೆ ನಾನು ಮಾಡಿದಂತಹ ಏನು ಹವಿಸ್ಸಿದೆ ಈ ಹವಿಸ್ಸನ್ನು ಭೋಕ್ತುಂ ಸ್ವೀಕಾರ ಮಾಡುವುದಕ್ಕೋಸ್ಕರ ಮಾ ಪಾಕಂ ನಾನು ಮಾಡಿದ ಹವಿಸ್ಸನ್ನು ಭೋಗ ಮಾಡುವುದಕ್ಕೋಸ್ಕರ ಆ ವಿವೇಷ ನೀನು ಬಂದು ಅದನ್ನು ಸ್ವೀಕಾರ ಮಾಡು ಎಂಬುದಾಗಿ ಅಥವಾ ಬಂದಿದ್ದಾನೆ ಅಂತ ಹಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೇನೆ ಆ ಭಗವಂತ ಬಂದು ನನ್ನ ಮೇಲೆ ಅನುಗ್ರಹ ಮಾಡಿದ ಅಂತ ಲಕಾರ ವ್ಯತ್ಯ ಮುಂದೆ ಬಾ ಅಂತೂ ಪ್ರಾರ್ಥನೆ ಮಾಡಬಹುದು ಹಾಗಾದರೆ ನೋಡಿ ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ಬಾ ಅಂತ ಕರೆದಿದ್ದಾರೆ ಅಥವಾ ಇನ್ನೂ ಸ್ವಾರಸ್ಯ ಶ್ರೀನಿವಾಸ ತೀರ್ಥರು ಸ್ಪಷ್ಟವಾಗಿ ಹೇಳಿದ ಹಾಗೆ ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ಬಂದಿದ್ದ ಬಾ ಅಂದರೆ ನೀವು ಕರೆದರೆ ಬಂದಾನು ಬಿಟ್ಟಾನೆ ಯಾರಿಗೊತ್ತು ಅಂತ ಅನ್ಬೋದು ಆ ವಿವೇಷ ಹವಿಸ್ಸನ್ನು ಭೋಗ ಮಾಡುವುದಕ್ಕೆ ದೇವರು ಬಂದು ಬಿಟ್ಟಿದ್ದಾನೆ ಹಿಂದೆ ಆ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ ಹಾಗಾದರೆ ದೇವರು ಹವಿಸ್ಸನ್ನು ಭೋಗ ಮಾಡ್ತಾನೆ ಒಪ್ಪಿಕೊಂಡ ಹಾಗಾಯ್ತು ಇಂದ್ರಿಯಗಳಿಗೆ ನಿಯಾಮಕ ಅನ್ನುವುದು ಅತ್ಯಂತ ಸಂಗತವಾದ ಅಂಶವಾಗ್ತದೆ ಭಗವದ್ಗೀತೆಗೆ ಶ್ರೋತ್ರಂಚಕ್ಷು ಸ್ಪರ್ಶನಂಚ ಅಧಿಷ್ಠಾಯ ವಿಷಯಾನುಪಸೇವತೆ ಅನ್ನೋದಕ್ಕೆ ಸ್ವಾರಸ್ಯವಾದ ಅರ್ಥವನ್ನು ಶಿವನಾಸ ತೀರ್ಥರು ಈ ಮಂತ್ರಕ್ಕೆ ಹೇಳಿದ್ದಾರೆ ಇದರ ಅರ್ಥ ಬೇರೆಯವರು ಹೇಳಿದ್ದು ಅಸ್ವಾರಸ್ಯ ಅಂತಲೇ ಹೇಳೋದರಲ್ಲಿ ನನಗೆ ತಾತ್ಪರ್ಯ ಇಲ್ಲ ಎಲ್ಲರೂ ಸೊಗಸಾದ ಅರ್ಥಗಳನ್ನೇ ಹೇಳಿದ್ದಾರೆ ಈ ಮಂತ್ರಕ್ಕೆ ಈ ಅನಿವೇಶಂ ಎಂಬ ಶಬ್ದದ ಬಗ್ಗೆ ಮಾತ್ರ ಬಹಳ ಜನ ಬೇರೆ ಬೇರೆ ರೀತಿಯಾಗಿ ಕಂಪ್ಯೂಟರಲ್ಲಿ ಆ್ಯನಿಮೇಷನ್ ಮಾಡಿದ ಹಾಗೆ ಈ ಅನಿವೇಶ ಶಬ್ದಕ್ಕೆ ವಿಚಿತ್ರವಾದ ಅರ್ಥಗಳನ್ನು ಒಬ್ಬೊಬ್ಬರು ತಮಗೆ ತಮಗೆ ತಿಳಿದ ಹಾಗೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ ಅನಿಮೇಷಂ ಕುರ್ವಾಣಾಹ ಅಂತ ಒಂದು ಅರ್ಥವನ್ನು ಶ್ರೀನಿವಾಸ ತೀರ್ಥರು ಹೇಳಿದರು ಅಂದರೆ ಇವರು ಕರ್ತೃ ವಿಶೇಷಣ ಮಾಡಿದರಿದನ್ನು ದೇವತೆಗಳು ಹೇಗಿದ್ದಾರೆ ಅಂದರೆ ರೆಪ್ಪೆ ದೇವತೆಗಳು ಅಂತ ಇನ್ನು ಕೆಲವರು ಇದಕ್ಕೆ ಅರ್ಥವನ್ನು ಮಾಡೋದು ಅನಿಮೇಷಂ ಅಂತನೋ ಶಬ್ದಕ್ಕೆ ಕ್ರಿಯಾವಿಶೇಷಣ ಮಾಡಿದ್ದಾರೆ ಅಭಿಸ್ವರಂತಿ ಎನ್ನುವ ಶಬ್ದಕ್ಕೆ ಅವರು ಅರ್ಥ ಮಾಡಿದ್ದು ಅದನ್ನು ಅರ್ಥ ಹೇಳುವಾಗಲೇ ತಿಳಿಯಿರಿ ಹೇಗೆ ಅಂತ ಹೇಗೆ ಅರ್ಥ ಮಾಡ್ತಾರೆ ಅಂದರೆ ಸುಪರ್ಣಾಹ ದೇವತೆಗಳು ವಿಧಥಾ ಯಜ್ಞದಲ್ಲಿ ಎತ್ತರ ವಿಧಥಾ ಯಾವ ಯಜ್ಞದಲ್ಲಿ ಅಮೃತಸ್ಯ ಭಾಗಂ ಉದ್ದೇಶ ಅಮೃತ ಭಾಗ ಅಂದರೆ ಮೋಕ್ಷನೇ ಸೋಮಪಾನ ಅಂತ ಮಾಡೋದಿಲ್ಲ ಅವರು ಯಜ್ಞ ಬರಿ ಬರೀ ಈ ಕೇವಲ ದ್ರವ್ಯಯಜ್ಞ ಒಂದೇ ಇಲ್ಲ ಜ್ಞಾನಯಜ್ಞ ಜಪಯಜ್ಞ ಸ್ವಾಧ್ಯಾಯ ಯಜ್ಞ ದ್ರವ್ಯಯಜ್ಞ ಮೊದಲಾದ ಎಲ್ಲ ಯಜ್ಞಗಳಲ್ಲಿ ಸುಪರ್ಣ ಉತ್ತಮವಾದಂತಹ ಮುಕ್ತಿಯೋಗ್ಯರಾದ ಜೀವರಾಶಿಗಳು ಅವರು ದೇವತೆಗಳೇ ಆಗಬೇಕಾಗಿಲ್ಲ ದೇವತೆಗಳು ಗಂಧರ್ವರು ಋಷಿಗಳು ಮನುಷ್ಯೋತ್ತಮರು ಎಲ್ಲರೂ ಕೂಡ ಈ ಎಲ್ಲ ಆನಂದಾನುಭವವನ್ನು ಪಡೆಯುವ ಯೋಗ್ಯತೆ ಇರುವಂತಹ ಎಲ್ಲ ಸುಜೀವರು ಕೂಡ ಈ ಜ್ಞಾನಾದಿರೂಪವಾದಂತಹ ಸಕಲ ಯಜ್ಞಗಳಲ್ಲಿ ಅಮೃತಸ್ಯ ಭಾಗ ತಮಗೆ ಯೋಗ್ಯವಾದ ಮೋಕ್ಷ ಭಾಗ ಏನಿದೆ ತಮ್ಮ ಪಾಲಿನ ಮೋಕ್ಷ ಭಾಗ ಅಮೃತಸ್ಯ ಭಾಗ ಮುದ್ದೇಶ್ಯ ತಮ್ಮ ಪಾಲಿಗೆ ದಕ್ಕುವ ಮೋಕ್ಷಕ್ಕೋಸ್ಕರ ಅನಿಮೇಷಿಸ್ವರಂತಿ ಅನಿಮೇಷಂದರೆ ಎಡ ಬಿಡದೆ ಕ್ರಿಯಾ ವಿಶೇಷಣ ಮಾಡಿದರು ಅನಿಮೇಷ ಅಭಿಸ್ವರಂತಿ ಎಡಬಿಡದೆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ ಅಭಿಸ್ವರಂತಿ ಅನ್ನೋದಕ್ಕೆ ಜಾಸ್ತಿ ಮಾತಾಡಲಿಲ್ಲ ಶ್ರೀನಿವಾಸ ತೀರ್ಥರು ನಿರುಕ್ತ ಹೇಳಿದೆ ಅಭಿಸ್ವರಂತಿ ಅಂದರೆ ಅಭಿಪ್ರಾಯಂತಿ ಅಷ್ಟು ಹೇಳಿದರು ಇವರು ಶಬ್ದಕ್ಕೆ ಕೋಶವನ್ನ ನೋಡಿಕೊಂಡು ಅಂದರೆ ಧಾತು ಪಾಠ ನೋಡಿದರೆ ಧಾತು ವ್ಯಾಖ್ಯಾನದಲ್ಲಿ ಸ್ವೃ ಶಬ್ದ ಉಪತಾಪ ಯೋಹಂತಿದೆ ಶಬ್ದ ಅಂದರೆ ಸ್ತುತಿರೂಪವಾದ ಶಬ್ದ ಹೀಗಾಗಿ ಎಡಬಿಡದೆ ಅಭಿಸ್ವರಂತಿ ಭಗವಂತನ ಸ್ತೋತ್ರ ಮಾಡುತ್ತಾರೆ ಅಥವಾ ಭಗವಂತನಿಗಾಗಿ ಉಪತಾಪ ತಪಸ್ಸು ಆಚರಣೆಯನ್ನು ತಪಸ್ಸಿನ ಮಾಡುತ್ತಾರೆ ಕ್ರಿಯಾವಿಶೇಷಣ ಅಂತಹ ಇನೋ ವಿಶ್ವಸ್ಯ ಭುವನಸ ಗೋಪಾಹ ಜನರಲ್ ಆಗಿ ಅರ್ಥ ಇಡೀ ಜಗತ್ತಿಗೆ ನಿಯಾಮಕ ಭುವನಸ ಗೋಪಾಹ ಜಗತ್ತಿಗೆ ರಕ್ಷಕ ಅಂತಹ ಧೀರನಾದ ಪರಮಾತ್ಮ ಪಾಕಮತ್ರಾವಿವೇಶ ಅನ್ನುವುದಕ್ಕೆ ಮಾತ್ರ ವಕ್ತವ್ಯವಾದ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಅಂತ ಅರ್ಥ ಮಾಡಲಿಲ್ಲ ಪಾಕಂ ಅಂದರೆ ಯಜ್ಞಾದಿಗಳ ಪಾಕವನ್ನು ಯಜ್ಞಾದಿಗಳ ಫಲವನ್ನು ಕರ್ಮಫಲಗಳನ್ನು ಭೋಗ ಮಾಡುವುದಕ್ಕೆ ಬಾ ಅಂತ ಅಂದರೆ ಇದು ಕೂಡ ಭೋಗವನ್ನು ಸಾಧನ ಮಾಡುವುದಕ್ಕೆ ಈ ಅರ್ಥವನ್ನು ತಾಮ್ರಪರ್ಣಿ ಆಚಾರ್ಯರೇನು ಹೇಳಿದ್ದಾರೆ ಹೊಂದುತ್ತದೆ ಯಾಕೆ ಅಂದರೆ ಯಜ್ಞಾದಿರೂಪವಾದ ಕರ್ಮಗಳ ಫಲ ಏನು ಮತ್ತೆ ವಿಷಯಗಳ ಭೋಗನೇ ಆ ವಿಷಯ ಭೋಗವನ್ನು ಮಾಡುವುದಕ್ಕೆ ದೇವರು ಬಂದ ಅಂದರೆ ದೇವರಿಗೆ ಭೋಕ್ತೃತ್ವ ಇದೆ ಅಂತ ಸಾಧನ ಮಾಡುವುದಕ್ಕೆ ಈ ಮಾತು ಕೂಡ ಹೊಲ ಹೊಂದುತ್ತದೆ ನೇರವಾಗಿ ಹವಿಸ್ಸನ್ನೇ ಭೋಗ ಮಾಡುವುದಕ್ಕೆ ಬಾ ಅಥವಾ ಬಂದಿದ್ದಾನೆ ಅಂತ ಶ್ರೀನಿವಾಸ ತೀರ್ಥರ ಅರ್ಥ ಯಜ್ಞಾದಿಗಳನ್ನು ಮಾಡಿದ ಮೇಲೆ ಇದರಿಂದ ಬರುವ ಪಾಕ ಏನಿದೆ ಪರಿಪಾಕ ಅಂದರೆ ಜನ್ಮದ ಸ್ವರ್ಗದಲ್ಲಿಯೋ ಜನ್ಮಾಂತರದಲ್ಲಿಯೋ ನಾನಾ ವಿಷಯಗಳ ಭೋಗ ಮಾಡುವುದೇನಿದೆಯಲ್ಲ ಅದನ್ನು ದೇವರು ಭೋಗಿಸುವುದಕ್ಕೆ ಬಂದ ಅಂತೂ ದೇವರು ಭೋಗ ಮಾಡ್ತಾನೆ ಅನ್ನೋ ಅರ್ಥ ಇಲ್ಲಿಯೂ ಬಂತು ಯಜ್ಞ ಕಾಲದಲ್ಲಿ ಕೊಡುವ ಹವಿಸ್ತನ್ನು ಭೋಗ ಮಾಡುವುದಕ್ಕೆ ಬಂದ ಅಥವಾ ಯಜ್ಞದ ಫಲವಾಗಿ ನಾವು ಜನ್ಮಾಂತರದಲ್ಲಿ ಸ್ವರ್ಗದಲ್ಲಿ ಭೋಗ ಮಾಡುವ ವಿಷಯಗಳನ್ನು ಭೋಗಿಸುವುದಕ್ಕೆ ದೇವರು ಬಂದ ಇತ್ಯನ್ಯದೇ ಚತ ಭೋಗದೇವರು ದೇವರು ಮಾಡ್ತಾನೆ ಎನ್ನುವುದು ಎರಡೂ ವ್ಯಾಖ್ಯಾನಗಳಲ್ಲಿ ನಮಗೆ ತಿಳಿದು ಬರ್ತದೆ ಇದಲ್ಲದೆ ಇಲ್ಲಿ ಸುಧೀಂದ್ರತೀರ್ಥ ಶ್ರೀಪಾದಂಗಳವರು ಹಾಗೂ ಆಯಿ ಆಚಾರ್ಯರು ಅನಿಮೇಶಂ ಅನ್ನುವುದನ್ನು ಕರ್ಮಕ್ಕೆ ವಿಶೇಷಣ ಮಾಡಿದ್ದಾರೆ ಅನಿಮೇಶನಾದ ಭಗವಂತನನ್ನು ಅಂತ ಕರ್ತೃವಿಶೇಷಣ ಅಲ್ಲ ಕ್ರಿಯಾ ವಿಶೇಷಣ ಅಲ್ಲ ಕರ್ಮ ವಿಶೇಷಣ ಅನಿಮೇಷನಾದಂತಹ ಅನಿಮೇಷ ಅಂದರೆ ನಿಮೇಷ ಮೊದಲಾದ ಯಾವ ಕಾಲಕೃತ ವಿಕಾರವಿಲ್ಲದ ಅನಾದಿನಿತ್ಯನಾದ ಏಕಪ್ರಕಾರನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಥವಾ ಅಂತಹ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾರೆ ಹಾಗೆ ಅಂತ ಅವರ ಅರ್ಥ ಹೇಳಿದ್ದಾರೆ ಸುಧೀಂದ್ರ ತೀರ್ಥರು ಹೇಳುವ ವ್ಯಾಖ್ಯಾನದಲ್ಲಿ ಒಟ್ಟಾರೆ ಈ ಶ್ಲೋಕಕ್ಕೇನೆ ಪೂರ್ಣ ಬೇರೆ ರೀತಿಯಾಗಿ ಅವರು ವ್ಯಾಖ್ಯಾನ ಮಾಡಿದ್ದುಂಟು ಹೇಗೆ ಅಂತ ಯಾತ್ರ ಸುಪರ್ಣ ಅಮೃತಸ ಭಾಗ ಅನಿಮೇಷ ವಿಧಾಭಿಸ್ಮರಂತಿ ಇನ್ನೋ ವಿಶ್ವಸ್ ಹುಬನಸ್ ಗೋಪಾ ಸಮ ಸಾಮಾಧೀರಃ ಪಾಕ ಅತ್ರ ವಿಶೇಷ ಒಂದು ಅವರು ಬೇರೆ ಮಾಡಿದ ಅರ್ಥ ಅನಿಮೇಷ ಶಬ್ದವನ್ನು ದೇವರಿಗೆ ವಿಶೇಷಣ ಕೊಟ್ರು ಆಮೇಲೆ ವಿದಥ ಅನ್ನುವ ಶಬ್ದಕ್ಕೆ ವಿಧ ವಿಧ ಇ ಯಜ್ಞನಾ ಅಂತ ನಿರುಕ್ತವನ್ನು ನಿಘಂಟುವನ್ನು ಕೈಬಿಟ್ರು ಬಿಟ್ರು ಅನ್ನೋ ಶಬ್ದಕ್ಕೆ ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಯಾವ ವ್ಯಾಖ್ಯಾನ ಕಾರ್ಯದ ಹೇಳಿದರೆ ಅರ್ಥವನ್ನು ಅಸಮಂಜಸ ಎಲ್ಲರೂ ಮಹನೀಯರೇ ತ್ಯರ್ಥತಾಂ ಶೃತಿಷು ಮೂಲ ಸಿದ್ಧಾಂತಕ್ಕೆ ವಿರೋಧ ಬರದೇ ಇದ್ದಾಗಿ ಬೇರೆ ಬೇರೆ ರೀತಿಯ ಅರ್ಥವನ್ನು ಮಾಡಬಹುದು ಅವರು ವಿಧಥ ಅನ್ನುವ ಶಬ್ದಕ್ಕೆ ವಿತಥ ಅಂತ ಅರ್ಥ ತೆಗೆದುಕೊಳ್ತಾರೆ ಹೇಗೆ ಸನಾಧನ ಸನಾತನ ನಾದೇನ ಸಹಿತ ಸನಾದಹ ನಾದನೇನ ಸಹಿತ ಸನಾಧನಃ ಅಂತ ಹಾಗೆ ಧ ಅನ್ನುವುದನ್ನು ಬಳಸಿದ ಹಾಗೆ ಇಲ್ಲಿ ವಿತಥ ವಿಧಥ ಇದ್ದದ್ದನ್ನು ವಿತಥ ಸನಾತನ ಇದ್ದದ್ದನ್ನು ಸನಾತನ ಮಾಡಿದ ಹಾಗೆ ವಿಧಥ ಇದ್ದದ್ದನ್ನು ವಿತಥ ಮಾಡಿಕೊಂಡ್ರವರು ವಿತಥ ಅಂದರೆ ವಿಪರೀತವಾದಂತಹ ಕಾರ್ಯಗಳು ಅಂದರೆ ಅನಿಷ್ಟಗಳು ಪಾಪಗಳು ಅಂತ ಅರ್ಥ ಮಾಡ್ತಾರೆ ಹಾಗಾದರೆ ಅವರ ಪ್ರಕಾರ ಎತ್ರ ಯಾವ ಭಗವ ಸತಿಸಪ್ತಮಿ ಎತ್ರ ಯಾವ ಯಜ್ಞದಲ್ಲಿ ಅಲ್ಲ ಎತ್ರ ಯಾವ ಪರಮಾತ್ಮ ಅಪರೋಕ್ಷಿ ಕ್ರಿಯಮಾಣೇ ಸತಿ ಯಾವ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡರೆ ಆ ಸಾಕ್ಷಾತ್ಕಾರದ ಬಲದಿಂದ ಸುಪರ್ಣ ಎಲ್ಲ ಜೀವರಾಶಿಗಳು ಯೋಗ್ಯರಾಗಿರತಕ್ಕಂತಹ ಜೀವರಾಶಿಗಳು ಅಮೃತಸ್ಯ ಭಾಗ ಮೋಕ್ಷದ ತಮಗೆ ಯೋಗ್ಯವಾದಂತಹ ಮೋಕ್ಷವನ್ನು ಹೊಂದುತ್ತಾರೆ ಹೊಂದುವುದಕ್ಕೋಸ್ಕರ ವಿಧಾ ಅಭಿಸ್ವರಂತಿ ಆ ಮೋಕ್ಷಕ್ಕೆ ಪ್ರತಿಬಂಧಕವಾದಂತಹ ಏನೇನು ಅಪ್ರಾರಬ್ಧವಾದಂತಹ ಪಾಪಗಳಿವೆ ಪ್ರಾರಬ್ಧವಾದ ಪಾಪಗಳಿವೆ ಅವುಗಳೆಲ್ಲವನ್ನೂ ಕೂಡ ಸುಟ್ಟು ಹಾಕ್ತಾರೆ ಅಪ್ರಾರಬ್ಧ ಪಾಪಗಳನ್ನು ಪೂರ್ಣ ಸುಟ್ಟು ಹಾಕ್ತಾರೆ ಪ್ರಾರಬ್ಧ ಪಾಪಗಳನ್ನು ಉಪಮರ್ದ ಮಾಡಿಕೊಳ್ತಾರೆ ಯಾಕೆಂದರೆ ಸ್ವೃ ಶಬ್ದ ಉಪತಾಪೋಹ ಸ್ವರ ಅನ್ನುವ ಶಬ್ದಕ್ಕೆ ತಾಪ ಅಂತ ಅರ್ಥ ಇದೆ ತಾಪ ಅಂದರೆ ಸುಡು ಹಾಗಾದರೆ ವಿತಥ ಅನಿಷ್ಟವಾದಂತಹ ಏನೆಲ್ಲ ಪಾಪಕರ್ಮಗಳಿವೆ ಅಪ್ರಾರಬ್ಧವಾದ ಪಾಪಕರ್ಮಗಳು ಅವುಗಳೆಲ್ಲವನ್ನು ಸುಟ್ಟು ಹಾಕುತ್ತಾರೆ ಅಂತ ಅರ್ಥ ಮಾಡಿದರು ಸುಧೀಂದ್ರ ತೀರ್ಥರು ಯತ್ರ ಯಾವ ಭಗವಂತನು ಸಾಕ್ಷಾತ್ಕ್ರಿಯಮಾಣನಾದಾಗ ಅರ್ಥಾತ್ ಯಾವ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡಿಕೊಂಡಾಗ ಅಮೃತಸ್ಯ ಭಾಗ ಮುದ್ದೇಶ ನಮ್ಮ ಸ್ವರೂಪಾನಂದವಿರ್ಭಾವ ರೂಪವಾದ ಮೋಕ್ಷವಾಗಬೇಕು ಅನ್ನುವುದಕ್ಕೋಸ್ಕರವಾಗಿ ವಿಧ ವಿತಥವಾಗಿರುವಂತಹ ಏನೆಲ್ಲ ಅನಿಷ್ಟಗಳಿವೆ ಅವುಗಳನ್ನು ಅಭಿಸ್ವರಂತಿ ಸುಟ್ಟು ಹಾಕ್ತಾರೆ ಆ ಮೋಕ್ಷ ನಮಗೆ ಸಿಗೋದು ಎಷ್ಟು ದಿನಗಳವರೆಗೆ ಸಿಗತ್ತೆ ಅನಿಮೇಷ ಅನಿಮೇಷಂ ಅಮೃತಸ್ಯ ಭಾಗಂ ಉದ್ದೇಶ್ಯ ಹೀಗೂ ಒಂದು ಅರ್ಥ ಅನಿಮೇಷನಾದ ಪರಮ ಅಂದರೆ ಕರ್ಮದೊಳಗೂ ಎರಡಿದೆ ಒಂದು ಉದ್ದೇಶ ಒಂದು ನೇರವಾದ ಕರ್ಮ ಮೋಕ್ಷಕ್ಕಾಗಿ ದೇವರನ್ನು ಸ್ತೋತ್ರ ಮಾಡ್ತಾರೆ ಅಲ್ವಾ ಮೋಕ್ಷ ಅನಿಮೇಷ ಅನಂತ ಕಾಲದವರೆಗೆ ಇರೋದು ಯಾವುದೇ ಕಾಲಕೃತವಾದಂತಹ ನಾಶ ಇಲ್ಲದೆ ಅನಂತಕಾಲದವರೆಗೆ ಇರುವ ಮೋಕ್ಷಕ್ಕಾಗಿ ಅನಿವೇಶನಾದ ಪರಮಾತ್ಮನನ್ನು ಅನಿವೇಶಂ ಎಡಬಿಡದೆ ಅನಿವೇಶಂ ಕುರುವಾಣಾಹ ರೆಪ್ಪೆ ಬಡೆಯದೇ ಇರುವಂತಹ ದೇವತೆಗಳು ಸ್ತೋತ್ರ ಮಾಡ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಾವವನ್ನು ತಿಳಿಸಿದ್ದಾರೆ ಇರಲಿ ಏನೋ ವಿಶ್ವಸ್ಥೆ ಭುವನಸ್ಥೆ ಗೋಪಾಹ ಸಮಾಜೀರ ಪಾಕಮತ್ರ ವಿವೇಷ ಅನ್ನೋದಕ್ಕೆ ನಾನು ಕೊಡುವ ಹವಿಸ್ಸನ್ನು ತೆಗೆದುಕೊಳ್ಳೋದಕ್ಕೆ ಬಾಂತೂ ಅರ್ಥ ಮಾಡಲಿಲ್ಲ ಸುಧೀಂದ್ರರು ಹಾಗಾದರೆ ಯಜ್ಞದ ಪರಿಪಾಕವನ್ನು ಸ್ವೀಕಾರ ಮಾಡುವುದಕ್ಕೆ ಬಾ ಅಂತ ತಾಮ್ರಪರ್ಣಿ ಆಚಾರ್ಯರು ಹೇಳಿದಾಗ ಅರ್ಥ ಮಾಡಿದರೆ ಅದನ್ನೂ ಮಾಡಲಿಲ್ಲ ಪಾಕ ಅನ್ನುವುದಕ್ಕೆ ಮಗು ಕೂಸು ಅಂತ ಅರ್ಥ ಅಹಂ ಸತ್ತ ಅದರ ಮುಂದೆ ಬರ್ತದಲ್ಲ ರಥಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೇನ ಹಿರಥ ಸತ್ಯಸಂಧ ತೀರ್ಥರು ಅರ್ಥ ಹೇಳ್ತಾರೆ ಶ್ಲೋಕ ಸ್ತೋತ್ರ ಮಾಡ್ತಾರೆ ರಥ ಲಕ್ಷ್ಮೀರಮಣ ತವಪಾಕೇ ನೈರತಃ ಪಾಕ ಅಂದರೆ ಮಗ ರಥಪಾಕೆ ಪಾಕನಲ್ಲಿ ಅಂದರೆ ಬೆಳೆಯವರು ತಮ್ಮ ತಮ್ಮ ಮಕ್ಕಳಲ್ಲಿ ಆಸಕ್ತರಾಗಿದ್ದಾರೆ ಅಥವಾ ಪಾಕ ಅಡುಗೆಯಲ್ಲಿ ಆಸಕ್ತರಾಗಿದ್ದಾರೆ ತವಪಾಕೆ ನಿನ್ನ ಮಗ ವಾಯುದೇವರಲ್ಲಿ ನಾವು ಭಕ್ತಿ ಮಾಡಲಿಲ್ಲ ಅಂತ ರಥಪಾಕೆ ಲಕ್ಷ್ಮೀ ರಮಣ ತವಪಾಕೆ ನೈರತಃ ಪಾಕದಲ್ಲಿ ನಿಮಗೆ ಒಳ್ಳೆಯ ನೈಪುಣ್ಯವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದರೆ ಆ ಪಾಕ ಪರಮಾತ್ಮನ ಪಾಕ ಅರ್ಥಾತ್ ಭಗವಂತನ ಮಕ್ಕಳಾದ ವಾಯುದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಬೇಕು ನಿಜವಾಗಿ ಇರಲಿ ಅಂತೂ ಇಲ್ಲಿ ಪಾಕ ಅನ್ನುವುದನ್ನು ಆ ಅರ್ಥದಲ್ಲಿ ತೆಗೆದುಕೊಳ್ತಾರೆ ಪಾಕಮ್ಮ ಆ ವಿವೇಷ ಪಾಕ ಹುಡುಗನಾನು ಅಜ್ಞಾನಿ ಬಾಲಕ ನನ್ನಂತಹ ಸಾಮಾನ್ಯನಾದ ಅಜ್ಞಾನಿಯಾದ ಒಬ್ಬ ಜೀವ ಮಾಡಿದಂತಹ ಯಜ್ಞಕ್ಕೂ ಕೂಡ ದೇವರು ಬಂದ ಪಾಕಮ್ಮ ಅವಿವೇಶ ಅಂತ ಸುಧೀಂದ್ರ ತೀರ್ಥರು ಅಭಿಪ್ರಾಯವನ್ನು ಮಾಡ್ತಾರೆ ಆದರೆ ಸುಧೀಂದ್ರ ಪ್ರಕಾರ ಈ ಶ್ಲೋಕದಲ್ಲಿ ದೇವರಿಗೆ ಭೋಗ ಭೋಗ ಸಾಧನೆ ಮಾಡಲು ಹೊರಟ ಇರುವ ಸರ್ವನಾಮ ಶಬ್ದದಿಂದ ಯಾರನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸೋದಕ್ಕೆ ಈ ಮೊದಲನೇ ಮಂತ್ರದ ಉದಾಹರಣೆ ಅಷ್ಟೆ ಎರಡೂ ಶ್ಲೋಕ ಸೇರಿ ದೇವರಿಗೆ ಭೋಗವನ್ನು ಹೇಳಲಿಕ್ಕೆ ಸಮರ್ಥವಾಗುತ್ತೆ ಅಂತ ಸುಧೀಂದ್ರ ತೀರ್ಥರ ಅಭಿಪ್ರಾಯ ಈ ಶ್ಲೋಕದಲ್ಲಿ ಭೋಗವನ್ನು ಹೇಳಿದ್ದಾರೆ ಎರಡನೆಯ ಶ್ಲೋಕದಲ್ಲಿಯೂ ಭೋಗವನ್ನು ಹೇಳಿದ್ದಾರೆ ನಿರುಕ್ತದಲ್ಲಿ ಹಾಗೇ ವ್ಯಾಖ್ಯಾನ ಉಂಟು ಶ್ಲೋಕದಲ್ಲಿ ಭೋಗ ಇದೆ ಎರಡೂ ಶ್ಲೋಕಕ್ಕೂ ಹೀಗೆ ವ್ಯಾಖ್ಯಾನ ನಿರುಕ್ತದಲ್ಲಿ ಉಂಟು ಅಂತ ಶ್ರೀನಿವಾಸ ತೀರ್ಥರು ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಭೋಗ ಇಲ್ಲ ನಿರುಕ್ತದಲ್ಲಿ ಹೇಳಿದ ಅರ್ಥವೊಂದಾದರೂ ಕೂಡ ಬೇರೆ ರೀತಿಯ ಕೋಶಾದಿಗಳನ್ನು ನೋಡಿಕೊಂಡು ನಾವು ಇದಕ್ಕೆ ಹೊಸ ಅರ್ಥವನ್ನು ಮಾಡಿದರೂ ಅದು ಸೊಗಸಾದ ಸಿದ್ಧಾಂತಕ್ಕೆ ಅವಿರುದ್ಧವಾದ ಅರ್ಥವಾಗತ್ತೆ ಆದರೆ ಮುಂದಿನ ಶ್ಲೋಕದಲ್ಲಿ ಭೋಗವನ್ನು ಹೇಳಿದಂತೆ ಆಗತ್ತೆ ಅಂತ ಸುಧೀಂದ್ರತೀರ್ಥರ ಅಭಿಪ್ರಾಯ ಹೀಗಿದೆ ಏನೋ ವಿಶ್ವಸ್ಯ ಭುವನಸ ಗೋಪಾಹ ಸಮಾಧೀರ ಪಾಕಂ ಅತ್ರ ಇನ್ನು ಎರಡನೇ ಮಂತ್ರ ಯಸ್ಮಿನ್ ವೃಕ್ಷೇ ಮಧ್ವದಸ್ವಪರ್ಣ ನಿವಿಶಂತೆ ಸುಬತೆ ಚಾಧಿ ವಿಶ್ವೇ ತೇ ದಾಹು ಪಿಪ್ಪಲಂ ಸ್ವಾಧ್ವಗ್ರೆ ತನ್ನೋ ನಷದ್ಯ ಪಿತರನ್ನವೇದ ಇತ್ಯಾದಿ ವಾಕ್ಯಶೇಷ ಮೊದಲನೇ ಮಂತ್ರಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯ ಅರ್ಥ ಬರೆಯಬೇಕಾಯಿತು ಇದಕ್ಕೆ ಶ್ರೀಮದ್ ಆಚಾರ್ಯರು ತಾವೇ ಅರ್ಥ ಬರೀತಾರೆ ಆದರೂ ಸ್ವಲ್ಪ ವ್ಯತ್ಯಾಸವನ್ನು ವ್ಯಾಖ್ಯಾನಗಳಲ್ಲಿ ಕಾಣ್ತೇವೆ ವೃಕ್ಷೇ ಸ್ಥಿತ್ ಮಧ್ವದ ಸುಪರ್ಣ ಯಸ್ನ್ ಅಶ್ನಂತೀಂತ ಮುದ್ರಿತಪಾಠ ಅದು ಮುದ್ರಣದೋಷ ಯಸ್ನ್ ಅನಶ್ನತಿಂತ ಬೇಕದು ಅಶ್ನಂತಿ ಅಲ್ಲ ವೃಕ್ಷೇ ಸ್ಥಿತಿ ವೃಕ್ಷದೊಳಗಿದ್ದು ಮಧ್ವದ ಸುಪರ್ಣ ಮಧ್ವದ ಸುಪರ್ಣ ಮಧು ಸುಖ ಅಸ್ವಾದುವಾದದ್ದನ್ನು ಅಮಧುವಾದದ್ದನ್ನು ಮಧು ಅಸ್ವಾದುವಾದದ್ದನ್ನು ಸ್ವಾದು ಅಂತ ತಿಳಿದು ಭೋಗ ಮಾಡುವಂತಹ ಸುಪರ್ಣಾಹ ಏನೆಲ್ಲ ಮುಕ್ತಿಯೋಗ್ಯರಾದ ಜೀವರಾಶಿಗಳಿದ್ದಾರೆ ಆನಂದಾನುಭವ ಯೋಗ್ಯರಾದವರು ಸುಪರ್ಣ ನಿನ್ನೆ ಅರ್ಥ ಹೇಳಿದ್ದೇನೆ ಅಂದರೆ ಆನಂದ ಉತ್ತಮವಾದ ಆನಂದಾನುಭವ ಪಡೆಯಲು ಯೋಗ್ಯರಾದ ಜೀವರಾಶಿಗಳು ಅವರು ಯಸ್ಮಿನ್ ಅನಶ್ನತಿ ಈ ವಿಧವಾದ ಅಸ್ವಾದುವಾರದ್ದನ್ನು ಸ್ವಾದು ಅಂತೂ ತಿಳಿದು ಭೋಗವನ್ನು ಮಾಡದೇ ಇರುವಂತಹ ಭಗವಂತನಲ್ಲಿ ಸುಪರ್ಣೆ ಅನಂತ ಆನಂದಾನುಭವರೂಪನಾದಂತಹ ಪರಮಾತ್ಮನಲ್ಲಿ ನಿವಿಷಂತೇ ಪ್ರವೇಶ ಮಾಡ್ತಾರೆ ಆ ಪರಮಾತ್ಮನಲ್ಲಿಯೇ ಇದ್ದಾರೆ ಇವರು ತದಾಧಾರತ್ವೇನ ಸುವತೇಚ ಇದೇ ಭಗವಂತನಲ್ಲಿಯೇ ಇದ್ದು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ ದೇವರೊಳಗೆ ಇವರಿರೋದು ಯಜ್ಞಾಗಾದಿಗಳನ್ನು ಮಾಡೋದು ದೇವರಲ್ಲೇನೇ ದೇವರ ಮೇಲೆ ಅಂದರೆ ದೇವರ ಮೇಲೇ ನೆಲದ ಮೇಲೆ ನಾವು ಕೂತಾಗೆ ದೇವರ ಮೇಲೆ ನಾವು ಇದ್ದೇವೆ ನಿಜವಾಗಿ ಯಾಕೆಂದರೆ ನೆಲದ ಒಳಗೂ ಇದ್ದಾನೆ ಮೇಲೂ ಇದ್ದಾನೆ ದೇವರು ವ್ಯತ್ಯಾಸ ಇಷ್ಟೇ ನೆಲದ ಮೇಲೆ ಕೂತಿದ್ದೇವೆ ಅನ್ನೋದು ಗೊತ್ತಾಗಿ ಕೂಡುತ್ತೇವೆ ದೇವರ ಮೇಲೆ ಕುಳಿತಿದ್ದೇವೆ ಅಂತ ಗೊತ್ತಾಗದೇ ಕೂಡುತ್ತೇವೆ ಒಂದು ವ್ಯತ್ಯಾಸ ಗೀತಾಭಾಷ್ಯದಲ್ಲಿ ಹೇಳಿದ್ದು ಎರಡನೇ ನೆಲದ ಮೇಲೆ ನಾವು ಕೂತರೆ ಆ ನೆಲ ತಂಪಿದ್ರೆ ನಮಗೆ ತಂಪಾಗ್ತದೆ ಅದು ಬಿಸಿ ಆದರೆ ನಮಗೆ ಬಿಸಿ ಆಗ್ತದೆ ನಮ್ಮ ದುರ್ಗಂಧ ನೆಲಕ್ಕೆ ಬರ್ತದೆ ಹೀಗೆ ಅನ್ಯೋನ್ಯ ಧರ್ಮ ಸಂಕ್ರಾಮ ಇದೆ ಅದು ದೇವರ ಮೇಲೆ ನಾವು ಕೂತಾಗ ಆಗುವುದಿಲ್ಲ ಈ ಅರ್ಥದಲ್ಲಿ ದೇವರ ಮೇಲೆ ನಾವು ಕುಳಿತರೂ ಕೂತಿಲ್ಲ ಆ ವಿಷಯ ಬೇರೆ ಆದರೆ ನಾವು ಕೂತದ್ದು ದೇವರ ಮೇಲೇ ಹೀಗಾಗಿ ದೇವರ ಮೇಲೆ ಕುಳಿತು ದೇವರ ಮೇಲೆ ನಿಂತು ದೇವರ ಮೇಲೆಯೇ ಯಜ್ಞ ಅಗಾಧೆಗಳನ್ನು ಮಾಡ್ತೇವೆ ಯಾವ ಭಗವಂತ ಭೋಗ ಮಾಡೋದಿಲ್ಲ ಯಾವ ಭಗವಂತನ ಮೇಲೆ ನಾವೆಲ್ಲ ಇದ್ದು ಯಜ್ಞಾಗಾದಿಗಳನ್ನು ಮಾಡಿ ಅವನಲ್ಲಿಯೇ ಪ್ರವೇಶ ಮಾಡಿ ಸುಖವಾಗಿ ಬದುಕಿದ್ದೇವೆ ತಸೈವ ಸುಪರ್ಣಸ್ಯ ಸ್ವಾದುಪಿಪ್ಪಲಂ ಈ ಸ್ವಾದುಪಿಪ್ಪಲ ಪಿಪ್ಪಲ ಅಂದರೆ ಕರ್ಮ ಅಶ್ವಥಫಲ ಇಲ್ಲಿ ಸಂದರ್ಭಕ್ಕೆ ಉಚಿತವಾಗಿ ಸ್ವಾದುಪಿಪ್ಪಲಂ ಈ ಕರ್ಮಫಲದ ಏನು ನಿಜವಾದ ಭೋಗ ಇದೆ ಅದು ಆ ಭಗವಂತನಿಗೆ ಮಾತ್ರ ಶುದ್ಧವಾದ ದುಃಖ ಮಿಶ್ರವಲ್ಲದ ಸುಖದ ಭೋಗ ಅದು ದೇವರಿಗೆ ಮಾತ್ರ ಅನ್ಯಷ್ಟು ಸ್ವಾದುವ ದಶ್ನಾ ಸ್ವಾದು ಸ್ವಾದವಲ್ಲದೇ ಇದ್ದದ್ದನ್ನು ಸ್ವಾದು ಅಂತೂ ತಿಳಿದು ಭೋಗ ಮಾಡ್ತಾನೆ ಕೋಡಿ ಯಾವತ್ ಪಿತರಂ ಪರಮಾತ್ಮಾನಂ ನವೇದ ಎಲ್ಲಿವರೆಗೆ ಭಗವಂತನ ಅಪರೋಕ್ಷ ಜ್ಞಾನವಾಗದ ತನಕ ನಮ್ಮೆಲ್ಲರ ತಂದೆಯಾದ ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳದ ತನಕ ಇದೇ ಹೆಣೆ ಬರಹ ದುಃಖ ಮಿಶ್ರವಾದ ನಶ್ವರ ಇದೇ ಸ್ಥಿರವಾದ ಸುಖ ಇದೇ ಪರಮಸುಖ ಅಂತ ತಿಳಿದು ಭೋಗ ಮಾಡ್ತಾ ಇರೋದು ಅಪರೋಕ್ಷ ಜ್ಞಾನವಾದ ಮೇಲೆ ಪ್ರಾರಬ್ಧ ಕರ್ಮಗಳ ಭೋಗ ತೀರಿದ ಮೇಲೆ ಮೋಕ್ಷವಾದ ಮೇಲೆ ನಾವು ಸ್ವಾದುವನ್ನೇ ಸ್ವಾದು ಅಂತ ಭೋಗ ಮಾಡ್ತೇವೆ ದುಃಖ ಮಿಶ್ರವಲ್ಲದ ನಿತ್ಯವಾದ ಸ್ವರೂಪ ಸುಖವನ್ನೇ ಭೋಗ ಮಾಡ್ತೇವೆ ಮೋಕ್ಷದಲ್ಲಿ ಕಾಳಜಿ ಇಲ್ಲ ಕೊನೆಯವರೆಗೂ ನಮ್ಮ ಹಣೆ ಬರಹ ಇದೆ ಅಂತ ತಿಳಿಯಬೇಡಿ ಯಾವತ್ ಪಿತರನ್ನವೇದ ಅಪ್ಪನ ಬಗ್ಗೆ ತಿಳುವಳಿಕೆ ಇಲ್ಲದವರೆಗೆ ಹೀಗೆ ಆ ಅಪ್ಪನನ್ನು ಚೆನ್ನಾಗಿ ತಿಳಿದರೆ ಈ ಯಾವುದೇ ತರಹದ ಅಸ್ವಾದುವಾರದ್ದನ್ನು ಸ್ವಾದು ಎಂದು ತಿಳಿಯುವ ಪ್ರಸಂಗ ನಮಗೆ ಬರೋದಿಲ್ಲ ಇಷ್ಟು ಈ ಮಂತ್ರದ ಭಾವ ಅನ್ವಯ ನಾನು ಹೇಳಿಲ್ಲ ಶ್ರೀಮದ್ ವ್ಯಾಖ್ಯಾನ ಮಾಡಿದ್ದನ್ನು ಓದಿ ಅದರ ಭಾವವನ್ನು ತಿಳಿಸಿದ್ದಾಯಿತು ಅನ್ವಯ ನೋಡಬೇಕಾದರೆ ಹೀಗೆ ಎಷ್ಟು ವಾಕ್ಯಗಳಿಗೆ ಶ್ರೀಮದಾಚಾರ್ಯರು ಅರ್ಥ ಬರೆದು ಬಿಟ್ಟಿದ್ದಾರೆ ಅದರ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ ಕೆಲವು ಶಬ್ದಗಳಿಗೆ ಶ್ರೀಮಧಾಚಾರ್ಯರು ಅರ್ಥ ನೇರವಾಗಿ ಬರೆದಿಲ್ಲ ಅಲ್ಲಿ ಮತ್ತೆ ವ್ಯಾಖ್ಯಾನಕಾರರ ಕೌಶಲದ ಪ್ರದರ್ಶನವನ್ನು ಕಾಣಬಹುದು ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣಾ ನಿವಿಶಂತೆ ಸುವತೆ ಚ ಅಧಿ ವಿಶ್ವೇ ವಿಶ್ವೇ ಅರ್ಥ ಹೇಳಿಲ್ಲ ಅಧಿ ಏನು ಅಂತ ಅರ್ಥ ಹೇಳಿಲ್ಲ ತನ್ನೋ ನಷದ್ಯಹ ಏನರ್ಥ ಅಂತ ಶ್ರೀಮುದಾಚಾರ್ಯರು ಕೈಬಿಟ್ಟಿದ್ದಾರೆ ಪ್ರಧಾನ ಭಾವ ಏನೋ ಅಷ್ಟನ್ನು ಹೇಳಿಬಿಟ್ಟಿದ್ದಾರೆ ಅದರ ಬಗ್ಗೆ ಇಲ್ಲಿ ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಮೊದಲಿಗೆ ಒಂದು ಅರ್ಥ ತಿಳಿಯೋಣ ವೃಕ್ಷೇ ಸ್ಥಿತ್ವ ಈ ದೇಹವೆಂಬ ವೃಕ್ಷದಲ್ಲಿ ಇದ್ದು ವಿಶ್ವೇ ಮಧ್ವದಃ ಸುಪರ್ಣಾಹ ವಿಶ್ವೇಂದರೆ ಎಲ್ಲ ವಿಶ್ವೇ ಮಧ್ವದ ಸುಪರ್ಣಾಹ ವಿಶ್ವೇ ಎಲ್ಲ ಮಧ್ವದಃ ಅಸ್ವಾಧುವನ್ನಸ್ವಾದು ಅಂತ ತಿಳಿದು ಭೋಗ ಮಾಡುವಂತಹ ಸುಪರ್ಣಾಹ ಮುಕ್ತಿಯೋಗ್ಯರಾದಂತಹ ಜೀವರೆಂಬ ಹಕ್ಕಿಗಳು ಯಸ್ಮಿನ್ ನಿವಿಶಂತೆ ಯಾವ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾರೆ ಯಸ್ಮಿನ್ ಅಧಿಸುವತೆ ಅಧೀನುವುದನ್ನು ಸೂಖ ಹಚ್ಕೊಂಡ್ಬಿಡೋದು ಯಸ್ಮಿನ್ ಅಧು ಯಾವ ಪರಮಾತ್ಮನಲ್ಲಿಯೇ ಆಶ್ರಿತರಾಗಿದ್ದು ಯಜ್ಞಯಾಗಾದಿ ಕರ್ಮಗಳನ್ನು ಮಾಡ್ತಾರೋ ತಸ ಇತ ಪಿಪ್ಪಲಂ ಸ್ವಾದು ಆಹು ಆ ಪರಮಾತ್ಮನಿಗೇನೇ ಯಾವ ಪರಮಾತ್ಮನಲ್ಲಿದ್ದು ಇವರಿಷ್ಟೆಲ್ಲ ಮಾಡ್ತಾರೋ ಆ ಪರಮಾತ್ಮನಿಗೇನೇ ನಿಜವಾಗಿ ಸ್ವಾದುವಾದಂತಹ ಆ ಪಿಪ್ಪಲ ಕರ್ಮಫಲಗಳ ಭೋಗ ವಿಷಯ ಭೋಗ ಅವನಿಗೇ ಉಂಟು ಜೀವನಿಗೆ ಅಂತಹ ಭೋಗ ಇಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೆ ನೋಡಿ ಅನಶ್ನನ್ ಅಂತ ತಾನೇ ಹೇಳಿದೆ ಮೇಲೆ ವೇದ ಅದೇ ವೇದ ಮುಂದೆ ತಸೇದಾಹು ಪಿಪ್ಪಲಂ ಸ್ವಾದು ಆ ಭಗವಂತನಿಗೇ ನಿಜವಾದ ಭೋಗ ಸ್ವಾದುವಾದ ಶುಭವಾದ ವಸ್ತುವಿನ ಭೋಗ ಆ ಪರಮಾತ್ಮನಿಗೇ ಉಂಟು ಜೀವನಿಗೇ ಇಲ್ಲ ಅಂತ ಹೇಳುತ್ತದೆ ಅಂದಮೇಲೆ ಶ್ರೀಮದಾಚಾರ್ಯರು ಮಾಡುವ ವ್ಯಾಖ್ಯಾನ ಇದು ಪ್ರಮಾಣಾಂತರಗಳನ್ನು ಕೊಟ್ಟು ಸಮರ್ಥನೆ ಮಾಡಬೇಕಾಗಿಲ್ಲ ವಾಕ್ಯ ಶೇಷ ಮುಂದಿನ ವೇದವಾಕ್ಯಗಳನ್ನು ನೋಡಿದರೆ ನಮಗೆ ಅರ್ಥವಾಗುತ್ತೆ ಅಂತಂತಾರೆ ಆ ಭಗವಂತ ಮತ್ತೇಗಿದ್ದಾನೆ ಅಗ್ರೇ ಯಹ ಅಗ್ರೇ ಆಸೀತ್ ಸೃಷ್ಟಿಯ ಆದಿಕಾಲದಲ್ಲಿಯೂ ಭಗವಂತನಿದ್ದ ಅಂದರೆ ಶ್ರೀನಿವಾಸ ತೀರ್ಥರು ಹೇಳುವ ಈ ಅರ್ಥದಲ್ಲಿ ಹೀಗೊಂದು ಸ್ವಾರಸ್ಯವನ್ನು ಕಾಣಬಹುದು ಅಂತ ನನಗನ್ನಿಸ್ತದೆ ಈ ವಿಶೇಷಣೆ ಯಾಕೆ ಇಲ್ಲಿ ಅಗ್ರೇ ಅಗ್ರೆ ಅನ್ನೋ ವಿಶೇಷಣೆ ಯಾಕೆ ಅಂದರೆ ಕೇವಲ ಶುಭವನ್ನು ಭೋಗ ಮಾಡ್ತಾನೆ ಅನ್ನೋ ಒಂದೇ ವಿಷಯವನ್ನು ಹೇಳದೆ ಭೋಗವಿಲ್ಲದೆ ದೌರ್ಬಲ್ಯ ದೇವರಿ ಇಲ್ಲ ಅನ್ನೋದನ್ನು ಇದೇ ಮಂತ್ರದೊಳಗೆ ತುರ್ಕೋಣ ಅಂತ ಅಗ್ರೇ ನೀನಲ್ಲ ನಿಮ್ಮ ತಾತಲ್ಲ ಯಾರೂ ಹುಟ್ಟೋಕ್ಕಿಂತ ಮೊದಲಿಗೇನೆ ಯಜ್ಞಾಗಾದಿಗಳ ಸುದ್ದಿಯೇ ಇಲ್ಲದಿದ್ದಾಗಲೂ ಇದ್ದ ಸೃಷ್ಟಿಯ ಆದಿಕಾಲದಲ್ಲಿ ಪುಷ್ಟನಾಗಿದ್ದ ದೇವರಿಗೆ ನೀವು ಇಷ್ಟೆಲ್ಲ ಹುಟ್ಟಿ ಬಂದ ಮೇಲೆ ಏನೋ ಒಂದು ಮೋದಕ ಕೊಟ್ಟು ನಾ ಕೊಟ್ಟದ್ದಕ್ಕೆ ನೀ ಬದುಕಿ ಇದೆ ಅಂತಂದರೆ ಯಾರು ಕೇಳ್ತಾರೆ ಅಂಥೇಳೋದಕ್ಕೆ ಅಗ್ರೇ ಶಬ್ದ ಒಂದೇ ಇದೆ ಅಜ್ಜಾಹಾರ ಮಾಡಬೇಕಾಗ್ತದೆ ಅಜ್ಜಾಹಾರ ಮಾದರಿ ಮಾಡಿದರೆ ಮಾಡಿ ನಮಗೆ ಎಷ್ಟು ವಿಷಯಗಳ ಲಾಭ ಆಗ್ತದೆ ಇಷ್ಟು ವಿಷಯಗಳ ಆಹಾರ ಸಿಗುವಾಗ ಸ್ವಲ್ಪ ಅಧ್ಯಾಹಾರ ಮಾಡುವುದರೊಳಗೆ ಏನು ತಪ್ಪಿಲ್ಲ ಯಹ ಅಗ್ರೇ ಆಸೀತ್ ತಸ್ಮಿನ್ ತಸೇ ತಸ್ಸೇತ ಯಾರು ಸೃಷ್ಟಿಯ ಆದಿಯಲ್ಲಿದ್ದರೋ ಅಂಥವನಿಗೇ ಈ ಸ್ವಾದುವಾದಂತಹ ಭೋಗ ಅಂದರೆ ಆ ಸ್ವಾದುವಾದ ಭೋಗ ಬೇರೆಯವರಿಗಿಲ್ಲ ಶುಭ ಭೋಗ ದೇವರಿಗಿದೆ ಭೋಗವಿಲ್ಲದೆ ಇದ್ದರೆ ಅವನಿಗೆ ದೌರ್ಬಲ್ಯವಿಲ್ಲ ಎರಡೂ ಅರ್ಥಗಳು ಈ ವೇದ ಮಂತ್ರದಲ್ಲಿ ನಮಗೆ ತೋರಿ ಬರ್ತದೆ ಅಷ್ಟೇ ಅಲ್ಲದೆ ಅವನಲ್ಲಿಯೇ ನಿಂತು ಅವನನ್ನೇ ಆಶ್ರಯಿಸಿ ನಾವು ಯಜ್ಞ ಅಗಾದಿಗಳನ್ನು ಮಾಡೋರು ಹಾಗಾದರೆ ನಾವು ಯಜ್ಞೆಯಾಗಾದಿಗಳನ್ನು ಮಾಡೋದಕ್ಕೆ ಶಕ್ತಿ ಕೊಡುವವನೇ ಅವ ಅಂದಮೇಲೆ ಯಜ್ಞೆಯಾಗಾದಿಗಳನ್ನು ಮಾಡಿ ಅದರಿಂದ ಬರುವ ಫಲ ಭೋಗ ಮಾಡಿದ ಮೇಲೆ ಅವನಿಗೆ ಶಕ್ತಿ ಬರೋದು ಅಂದರೆ ಹುಚ್ಚ ಅಂತಾರೆ ಅದು ಸಾಧ್ಯ ಇಲ್ಲ ಹಾಗಾದರೆ ಯಜ್ಞಾಗಾದಿಗಳನ್ನು ಮಾಡಿಸುವವನೂ ಅವನೇ ಸೃಷ್ಟಿಗಿಂತಲೂ ಪೂರ್ವದಲ್ಲಿದ್ದವನೂ ಅವನೇ ಅಂದಮೇಲೆ ನಾವು ಕೊಟ್ಟ ಮೇಲೆ ಅವನಿಗೆ ಅದರಿಂದ ಸುಖವಾಗಬೇಕು ಅಂತ ಇಲ್ಲ ಇಷ್ಟು ಅಭಿಪ್ರಾಯವನ್ನ ಸರಿ ಇನ್ನು ಮುಂದಿನ ವಾಕ್ಯ ಉಳಿತು ತನ್ನೋ ನಷದ್ಯ ಪಿತರನ್ನ ವೇದ ಆ ಪರಮಾತ್ಮ ಇತ್ತಂದರೆ ಏವ ತಸ್ಸೇ ದಾಹು ಸ್ವಾದು ಸರಿ ಇನ್ನು ಯಹ ನಶತ ಯಾವ ವ್ಯಕ್ತಿ ನಶತ ಅಂದರೆ ನರಕ ನಾಶವನ್ನು ಹೊಂದುವಂತಹ ವ್ಯಕ್ತಿ ನಾಶವನ್ನು ಹೊಂದುವಂತಹ ವ್ಯಕ್ತಿ ಯಾರು ಅಂದರೆ ನರಕಾದಿ ಅನರ್ಥಗಳನ್ನು ಹೊಂದುವ ವ್ಯಕ್ತಿ ಜೀವನಿಗೆ ನಾಶವುಂಟ ಇಲ್ಲ ಮತ್ತೆ ನಶತ ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುವಾಗ ನಾಶ ಅನ್ನುವುದಕ್ಕೆ ನರಕಾದ್ಯನರ್ಥ ಅಂತ ಅರ್ಥ ಮಾಡಿದ್ದಾರೆ ಏನು ಬರ್ತದಲ್ಲ ಅದು ಸಂಗಾತ್ ಸ ಕಾಮಾತ್ ಕ್ರೋ ಕ್ರೋಧಾತ್ ಬವತಿ ಸಮ್ಮೋಹ ಸಮ್ಮೋಹಾತ್ಮಸಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಅಂತ ಅರ್ಥ ಮಾಡಿದ್ದಾರೆ ಅದನ್ನು ಶ್ರೀನಿವಾಸಿಯ ಸ್ತ್ರೀಲಿ ಉಪಯೋಗಿಸ್ತಾರೆ ನಶತ್ ನರಕಾದ್ಯ ಅನರ್ಥಗಳನ್ನು ಹೊಂದುವಂತಹ ಪಾಪಿಯಾದ ಯಹ ಈ ಜೀವ ಮುಕ್ತಿಯೋಗ್ಯನೇ ಆದರೂ ಏನೇನೋ ಸಹವಾಸ ದೋಷಗಳಿಂದ ಪಾಪಗಳನ್ನು ಮಾಡಿ ನರಕಾದ್ಯ ಅನರ್ಥಗಳನ್ನು ಹೊಂದುತ್ತಾನಲ್ಲ ಯಹ ನಶತ ನರಕಾದ್ಯ ಅನರ್ಥವನ್ನು ಹೊಂದುವಂತಹ ಪಿತರಂ ನವೇದ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯದ ವ್ಯಕ್ತಿ ಇದ್ದಾನೋ ತಸ್ಯ ಅಂತ ಇಟ್ಕೋಬೇಕು ಅಂತಹ ಜೀವನಿಗೆ ತತನೋ ಆ ಫಲಭೋಗ ಇಲ್ಲ ಯಹ ನಷತ್ ಯಹ ಪಿತರಂ ನವೇದ ಯಾವನು ನರಕಾದ್ಯ ಅನರ್ಥಗಳನ್ನು ಹೊಂದುವಂತೆ ಪಾಪಿಯಾಗಿದ್ದಾನೆ ಯಾರು ಅಪ್ಪನನ್ನ ಚೆನ್ನಾಗಿ ತಿಳಿದಿಲ್ಲ ತಸ್ಯ ಅವನಿಗೆ ತತ ನೋ ಸ್ವಾದುವಾದಂತಹ ಫಲ ಅವನಿಗಿಲ್ಲ ಅಸ್ವಾದುವನ್ನ ಸ್ವಾದು ಅಂತ ತಿಳಿದು ಅಷ್ಟೇ ಹುಚ್ಚ ಆದರೆ ನಿಜವಾಗಿ ತತ ಹೀಗೂ ಮುಂದೆ ಅರ್ಥವನ್ನು ಜೋಡಿಸಬಹುದು ಅಂತ ನನಗನ್ನಿಸ್ತದೆ ಹಾಗಾದರೆ ದೇವರನ್ನು ತಿಳಿದ ಮೇಲೆ ಇವನಿಗೆ ಸ್ವಾದುವಾದ ಭೋಗ ಮೋಕ್ಷದಲ್ಲಿ ಸಿಗತ್ತೆ ಅಂತ ಆಗ ಹೀಗೆ ಮಾಡಿಕೊಳ್ಳಬಹುದು ಯಹ ಪಿತರಂ ವೇದ ಯಾರು ತಮ್ಮಪ್ಪನನ್ನು ಚೆನ್ನಾಗಿ ತಿಳಿತಾನೆ ತೆ ಅವನಿಗೆ ತೋ ಇತಿ ನ ಈನ ಖಾಲಿಯಾಗಿದೆಲ್ಲ ಪಿತರಂ ವೇದ ಯಾರು ತಮ್ಮಪ್ಪನನ್ನು ಚೆನ್ನಾಗಿ ತಿಳಿತಾನೆ ಅಪರೋಕ್ಷ ಜ್ಞಾನ ಮಾಡುತ್ತಾನೆ ಮಾಡಿಕೊಳ್ತಾನೆ ತಸ ಅವನಿಗೆ ಸ್ವಾದು ಸ್ವಾದುವಾದಂತಹ ದುಃಖಮಿಶ್ರವಲ್ಲದ ಸುಖಭೋಗ ನೋ ಇತೀನ ಇಲ್ಲಂತಿಲ್ಲ ಅವಶ್ಯವಾಗಿ ಮೋಕ್ಷದಲ್ಲಿ ಇವನಿಗೆ ಸುಖಭೋಗ ಉಂಟು ಹೀಗೆ ಒಂದು ಅಭಿಪ್ರಾಯವನ್ನ ಈ ಮಂತ್ರಕ್ಕೆ ನಾವು ಮಾಡಿಕೊಳ್ಳಬಹುದು ಇನ್ನೊಂದು ಅಭಿಪ್ರಾಯ ಹೀಗಿದೆ ಎಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣ ನಿವಿಶಂತೆ ಸುವತೆ ಪಿಪ್ಪಲಂ ಸ್ವಾಗ್ರೆ ತನ್ನೋ ನಷಧ್ಯ ಪಿತರಂ ನವೇದ ಹೇಗೆ ಅರ್ಥ ಹೇಳ್ತಾರೆ ಅಂದರೆ ವೃಕ್ಷೆ ಮಧ್ವದಃ ಸುಪರ್ಣ ಎಲ್ಲ ಒಂದೇ ಅರ್ಥ ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ವಿಶ್ವೇ ಎನ್ನುವುದಕ್ಕೆ ಪೂರ್ಣನಾದಂತಹ ಪರಮಾತ್ಮನಲ್ಲಿ ಅಂತ ಹಾಗೆ ಅರ್ಥವನ್ನು ತೆಗೆದುಕೊಂಡಿದ್ದಾರೆ ವಿಶ್ವೇ ಅಧಿವಿಶ್ವೇ ಯಸ್ಮಿನ್ ಅತ್ಯಧಿಕ ಪೂರ್ಣ ವಿಶ್ವಸ್ಮಿನ್ ಅಂತಾಗಬೇಕು ಅದು ವೇದ ನಡೀತದೆ अधिविश्वे अत्यधिकपूर्णन यस्म परमात्मी विश्व एल जीवराशिंतमें अति पिपूर्णन परमात्मी एनवािश्वे अंतरूम इनकेलो यगवत आश्रितर जीवराशि अधि अरे अधिकवान साधन ಅಧಿಕವಾದ ಸಾಧನ ಅಂದರೆ ಅಪರೋಕ್ಷಜ್ಞಾನ ಸಾಧನವಾದಂತಹ ಶ್ರವಣಾದಿಗಳೇನಿವೆ ಅವುಗಳನ್ನು ಮಾಡ್ತಾರೆ ಸುವತೆ ಅಂದರೆ ಬರೀ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ ಅಂತಿಷ್ಟೇ ಅರ್ಥ ಅಲ್ಲ ಅಧಿ ಸುವತೆ ಅಧಿ ಅತ್ಯಧಿಕವಾದಂತಹ ಯಜ್ ಏನು ಅಪರೋಕ್ಷಜ್ಞಾನ ಸಾಧನಗಳಿವೆ ಅಂತರಂಗ ಸಾಧನಗಳು ಅಂತಹ ಶ್ರವಣಮನನ ನಿಧಿಧ್ಯಸನಾದಿಗಳನ್ನು ಯಾವ ಭಗವಂತನನ್ನೇ ಆಶ್ರಯಿಸಿಕೊಂಡು ಇವರೆಲ್ಲರೂ ಮಾಡ್ತಾರೆ ತಸೇದ ಹುಪ್ಪಿಪ್ಪಲಂ ಸ್ವಾಧ್ವಗ್ರೆ ತನ್ನೋ ನಷ ತನ್ನೋ ನಷದ್ಯ ಪಿತರಂ ನವೇದ ಅಗ್ರೆ ಎನ್ನುವುದಕ್ಕೆ ಸೃಷ್ಟಿಯಾದಿಯಲ್ಲಿ ಅಂತ ಶ್ರೀನಿವಾಸ ತೀರ್ಥರು ಹೇಳಿದಾಗೆ ಅರ್ಥ ಮಾಡದೆ ಅಗ್ರೆ ಅಂದರೆ ಸರ್ವೋ ಅಗ್ರೇ ಅಗ್ರೇ ಸರ್ವೋತ್ತಮನಾದ ಭಗವಂತನಲ್ಲಿ ಅಂತ ಅರ್ಥ ಮಾಡ್ತಾರೆ ಇನ್ನು ಕೆಲವರು ಅಗ್ರೇ ಯಹಾ ಪಿತರನ್ನವೇದ ಯಾರು ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಂಡಿಲ್ಲ ಅವರು ಅಗ್ರೇ ಇನ್ನೂ ಭಗವಂತನ ಜ್ಞಾನ ಮಾಡಿಕೊಳ್ಳುವ ತನಕ ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಹೀಗೆ ಅಭಿಪ್ರಾಯವನ್ನು ಪಡ್ತಾರೆ ಸ್ಪಷ್ಟೀಕರಣ ಅಂತ ಇಷ್ಟೇ ಹೇಳಬೇಕು ಯಾಕಂದರೆ ನವೇದ ಅನ್ನೋದರಿಂದಲೇ ಅಷ್ಟು ಅರ್ಥ ಬಂದಿರ್ತದೆ ಅದನ್ನೇ ಸ್ಪಷ್ಟೀಕರಣ ಮಾಡಬೇಕು ಅಂತ ಅವರ ಅಭಿಪ್ರಾಯ ಇರಬಹುದು ಯಹಾ ಪಿತರಂ ನವೇದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರೋದಿಲ್ಲ ಅವರು ಅಗ್ರೆ ಸಾಕ್ಷಾತ್ಕಾರದ ತನಕ ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಹೀಗೆ ಕೆಲವರ ಅರ್ಥ ಯಾಕೆ ಅಲ್ಲಿವರೆಗೆ ಅವರು ಸ್ವಾದುವಾದ ವಿಷಯವನ್ನು ಭೋಗ ಮಾಡೋದಿಲ್ಲ ಅಂತ ಯಾಕೆ ಅಂತೀರಿ ಮಾಡ್ಬೋದಲ್ಲ ಅಂದರೆ ಯಸ್ಮಾತ್ ನಶತ ಅನ್ನೋದನ್ನು ಜೀವನಿಗೆ ವಿಶೇಷಣ ಮಾಡಲಿಲ್ಲ ಆ ಭೋಗ್ಯವಾದ ವಸ್ತುವಿಗೆ ನಶತ ನಶ್ವರ ಅದು ಅದು ಸ್ವಾದು ಹೇಗಾಗ್ತದೆ ಅನಶ್ವರವಾದ ದುಃಖ ಅಮಿಶ್ರವಾದ ಸುಖನೇ ಈಗ ಸ್ವಾದ ಯಸ್ಮಾತ್ ತನ್ನಶತ ಅಥವೇ ತನ್ನ ಸ್ವಾದು ಸ್ವಾದವಲ್ಲದೆ ಇದ್ದದನ್ನು ಅವರು ಸ್ವಾದು ಅಂತ ತಿಳಿತಾರೆ ಜ್ಞಾನವಾಗುವವರೆಗೆ ಅಂತ ಹೀಗೆ ಬೇರೆ ಬೇರೆ ಐ ಆಚಾರ್ಯರು ಚಲಾರೆ ಆಚಾರ್ಯರು ಸುಧೀಂದ್ರ ತೀರ್ಥರು ತಾಮ್ರಪರ್ಣೆ ಆಚಾರ್ಯರು ಶ್ರೀನಿವಾಸ ತೀರ್ಥರು ಹೀಗೆ ಅನೇಕ ಜನ ವ್ಯಾಖ್ಯಾನಕಾರರು ವಿಜಯಧ್ವಜರು ಹೀಗೆಲ್ಲ ಇದ್ದಾರೆ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಮುಂದೆ ಅಂತೂ ಇಲ್ಲಿ ಇಷ್ಟೆಲ್ಲ ಕೊನೆಗೆ ಕೊನೆಗೇನು ಅಂತ ಕೇಳಿರಿ ದೇವರಿಗೆ ಭೋಗ ಇದೆ ಸ್ವಾದುವಾದ ವಿಷಯದ ಭೋಗ ದೇವರಿಗೆ ಮುಖ್ಯವಾಗಿದ್ದದ್ದು ಜೀವರಿಗೆ ಇಲ್ಲ ಇದನ್ನು ಮುಂದೆ ಸುಲಭವಾಗಿ ತಮ್ಮ ಪ್ರಮಾಣವಚನದಿಂದ ತಿಳಿಸ್ತಾರೆ ಸುಪರ್ಣೌದ್ವೌ ಶರೀರಸ್ಥೌ ಜೀವದಲ್ಲಿ ಈ ಶರೀರದಲ್ಲಿ ಎರಡು ಹಕ್ಕಿಗಳಿವೆ ಜೀವಶ್ಚ ಪರಮಸ್ತಥ ಹಕ್ಕಿಗಳಿವೆ ಅಂತ ಸಾಮಾನ್ಯ ಅರ್ಥ ಸುಪರ್ಣ ಅಂದರೆ ಅನಂದ ಸಚ್ಚಿದಾನಂದ ರೂಪರಾದವರು ಇಬ್ಬರಿದ್ದಾರೆ ಒಬ್ಬ ಮುಕ್ತಿಯೋಗ್ಯ ಜೀವ ಇನ್ನೊಬ್ಬ ದೇವ ಪಾರವಶ್ಯಾಧನಾ ಜೀವಃ ತತ್ರಾತ್ತೀತಿ ಶ್ರುತೌ ಶ್ರುತಃ ಪರವಶನಾಗಿ ಭೋಗ ಮಾಡ್ತಾನೆ ಜೀವ ಆದದ್ದರಿಂದ ಜೀವನಿಗೆ ಅತ್ತೀಂತ ಹೇಳಿದೆ ಆದರೆ ಸ್ವವಶೇ ವಿಷ್ಣು ನಾತ್ತೀತ್ಯ ಸಂಶ್ರಿತ ಸಂಶ್ರಿ ಸಂಶ್ರ ತನ್ನ ಇಚ್ಛೆಯಿಂದ ಭೋಗ ಮಾಡ್ತಾನೆ ಆದ್ದರಿಂದ ಅವನು ಹೋಗ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ವೇದದಲ್ಲಿ ಕರೆದಿದ್ದಾರಷ್ಟೇ ಸಯೇವಿ ಶುಭ ಸ್ಯಾತ್ತ ಜೀವೋತ್ತೇದನಾಥ ಈಗ ಉದಾಹರಣೆಗೆ ಸುಮ್ಮನೆ ಸಹಜವಾಗಿ ಅತೀ ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ನೀವೇನಾದರೂ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಹಣ ತಗೊಳ್ತೀರಾ ಚೇ ಚೆ ಚೇ ಚೇ ಚೆ ನಾವು ಹಣ ತೊಗೊಳ್ಳೋದು ಹಣ ತೊಗೊಳೋದಿಲ್ಲ ಮತ್ತು ಹೇಗೆ ಮಾಡ್ತೀರಿ ಇಷ್ಟು ಜನರಿಗೆಲ್ಲ ಊಟಕ್ಕೆ ಆಗಬೇಕು ಎಲ್ಲ ದೊಡ್ಡ ಯಜ್ಞ ಸಮಾರಂಭ ಎಲ್ಲ ಇಟ್ಕೊಂಡಿದ್ದೀರಿ ಛಹ್ ನಾನು ಸರ್ವತಾ ಹಣ ತೊಗೊಳ್ದೀನಿ ಇಷ್ಟು ಹೇಳ್ತಾನೆ ಸುಮ್ಮನೆ ಕೂತಿದ್ದೆ ಪಾಪ ಇವನು ಕೇಳಿದೆ ಹೀಗೆ ಕೂತಿದ್ದೆ ಏನು ಮಾಡ್ತಾನೆ ನೋಣ ಅಂತ ನೇರವಾಗಿ ಹೋದ ಟ್ರೆಸರಿ ತೆಗೆದ ಹಣ ತೊಗೊಂಡ ಅಂಗಡಿಗೆ ಹೊರಟ ಯಾಕೆ ಹೊರಟ್ರಿಯಿಂದ ಪದಾರ್ಥ ತೊಗೊಂಡು ಬರಬೇಕು ಹೊರಟಿದ್ದೇನೆ ಮತ್ತು ಹಣ ಯಾಕೆ ತೊಗೊಂಡ್ರಿ ಪದಾರ್ಥ ಯಾರು ಕೊಡ್ತಾರೆ ನಾನು ಹಣ ಕೊಡೋದೇ ಇದ್ದರೆ ಅಲ್ಲ ಮತ್ತು ನೀವು ಹೇಳಿದರೆ ಹಣ ತೊಗೊಳ್ಳೋದಿಲ್ಲ ಅಂತ ಅಯ್ಯೋ ಇನ್ನೊಬ್ಬರಿಂದ ಹಣ ತೊಗೊಳ್ಳೋದಿಲ್ಲ ಅಂತ ಅರ್ಥ ನನ್ನ ಹಣ ನಾನು ತೊಗೊಂಡ್ರೆ ಹಣ ತೊಗೊಳ್ಳೋದು ಅಂತಾರೆ ಅದಕ್ಕೆ ಅಲ್ಲ ಹಾಗೆ ದೇವರು ಭೋಗ ಮಾಡ್ತಾನೆ ದೇವರು ಭೋಗ ಮಾಡೋದಿಲ್ಲ ನಾನು ಮಾಡೋದಿಲ್ಲ ಅಂದರೆ ದೇವರು ಅಲ್ಲ ಮಾಡ್ತಾ ಇದ್ದಿಲ್ಲ ಅಲ್ಲ ನನ್ನನ್ನು ನಾನು ಮಾಡಿದರೆ ಮಾಡೋದಾಗಿಲ್ಲ ನೀವು ಕೊಟ್ಟರೆ ನಾನು ಮಾಡೋದಿಲ್ಲ ಅಷ್ಟೇ ಅಲ್ವಾ ಸಮಶೇನಾಧನಾದ್ವಿಷ್ಣು ಹುನಾ ತನ್ನದನ್ನು ತಾನು ಮಾಡ್ತಾನೆ ಇನ್ನೊಬ್ಬರು ಕೊಟ್ಟು ಮಾಡಿದ್ದೇನಿದೆ ಅದನ್ನು ಇಲ್ಲಿ ಹೇಳ್ತಾ ಇರು ನೀವು ಭೋಗ ಮಾಡ್ತೀಯಾ ಏಷ್ ನಾನು ಮಾಡೋದಿಲ್ಲಪ್ಪಾ ನಾನೆಲ್ಲ ಭೋಗ ಮಾಡಲ್ಲ ಅಂದರೆ ನೀವು ಕೊಟ್ಟದ್ದನ್ನು ಮಾಡೋದಿಲ್ಲ ನೀವು ಕೊಟ್ಟರೆ ಮಾಡ್ತೀನಿ ನಿಮ್ಮ ಅಧೀನವಾಗಿ ಮಾಡ್ತೀನಿ ಅಲ್ಲ ನಾನು ತಗೊಳ್ತೀನಿ ಅಷ್ಟೆ ಸೊವಶೇ ವಿಷ್ಣು ನಾತೀತ್ಯತ್ರ ಅದು ಸಂಶ್ರಿ ಸಯೇವ ಜೀವಃ ಅತ್ತ ಅಸೈವ ವೇದನಾಥ ಆ ಜರಮಾತ್ಮನೇ ನಿಜವಾಗಿ ಶುಭ ಮಾಡುವವ ಹಾಗಾದರೆ ಜೀವರಹಣೆ ಬರಹ ಅಸೈವ ವೇದನಾತ್ ಇದೇ ದೇವರನ್ನು ತಿಳಿದ್ರೆ ಇವನು ಶುಭ ಭೋಗ ಮಾಡ್ತಾನೆ ಅಲ್ಲಿಯವರೆಗೆ ಮಾತ್ರ ಇಲ್ಲ ಇತಿ ಕೂರ್ಮ ಸಂಹಿತಾಯಾಮ್ ಕೂರ್ಮ ಸಂಹಿತೆ ಈ ಮಾತನ್ನು ತಿಳಿಸ್ತದೆ ದೇವರಿಗೆ ಭೋಗ ಇದೆ ಅಂತನಲಿಕ್ಕೆ ಪ್ರಮಾಣವನ್ನು ನೀವು ಕೆಲವು ಕೊಟ್ಟರೆ ಈ ಋಗ್ವೇದ ಮಂತ್ರ ಇದಕ್ಕಿಷ್ಟೆಲ್ಲ ನೀವು ಅರ್ಥ ಮಾಡಬೇಕಾಗತ್ತೆ ಇನ್ನೂ ಸ್ಪಷ್ಟವಾದ ಪ್ರಮಾಣ ಕೊಡಿ ಅಂದರೆ ನಿಮಗೆ ಎಷ್ಟು ಬೇಕು ಅಂದರು ಸರ್ವಂವಾ ಅತೀತ ತೊದದಿತೇ ರದಿದಿತ್ವಂ ಅದಿತಿ ನಾಮಕ ಪರಮಾತ್ಮನಿಗೆ ಅದಿತಿ ಅಂತ ಕರೆಯುವುದಕ್ಕೆ ಕಾರಣ ಏನು ಅದಿತಿ ಶಬ್ದ ಪ್ರವೃತ್ತಿ ನಿಮಿತ್ತ ಏನು ಅಂದರೆ ಸರ್ವಂವ ಅತ್ತಿ ಸಕಲ ಚರಾಚರಾತ್ಮಕವಾದ ಪ್ರಪಂಚವನ್ನೇ ದೇವರು ಭೋಗ ಮಾಡ್ತಾನೆ ಅನ್ನೋದೇ ಅಷ್ಟೇಕೆ ದೇವರು ಭೋಗ ಮಾಡ್ತಾನೆ ಅನ್ನೋದಕ್ಕೆ ಇನ್ನೊಂದು ಶ್ರುತಿ ಯಶ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಪರಮಾತ್ಮ ದೊಡ್ಡ ಬಾಳೆಯಲ್ಲಿ ಹಾಕ್ಕೊಂಡು ಊಟ ಕೂತ್ರೆ ಅವನು ನಾನ್ವೆಜ್ ಅಂತ ತಿಳ್ಕೊಬೇಡಿ ಅದೆಲ್ಲ ವೆಜ್ಜು ನಾನ್ವೆಜ್ಜು ಇವೆಲ್ಲ ನಮಗೆ ದೋಷ ಇಡೀ ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಬ್ರಾಹ್ಮಣರು ಒಂದು ಕಡೆಗೆ ಕೇಸರ ಭಾತು ಇದ್ದಾಗೆ ಎಲ್ಲ ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದಂತಹ ವಾಯುದೇವರ ಮೂಲ ಅವರನ್ನು ಹಿಡಿಕೊಂಡು ಎಲ್ಲ ಕ್ಷತ್ರಿಯರು ಕೂಡ ಪುಳಿವಗರ ಇದ್ದಾಗೆ ಇವರು ಸೌಮ್ಯ ಇರ್ತಾರೆ ಹೀಗಾಗಿ ಕೇಸರಿ ಇವರು ಸ್ವಲ್ಪ ಹಿಡಿದು ಹೊಡೆದು ತಿಂದು ಬಿಡ್ತಾನಷ್ಟೆ ಮಧ್ಯ ಮಧ್ಯದಲ್ಲಿ ಉಪ್ಪಿನಕಾಯಿ ಯಮದೇವರು ಮೃತ್ಯುರಯಸ್ಯ ಉಪಶೇಚನಂ ಶೂದ್ರ ಯಮದೇವರು ಹೀಗೆ ದೇವರು ಊಟ ಮಾಡುವ ಕ್ರಮವನ್ನು ಹೇಳಿದ್ದಾರೆ ಇಡೀ ಜಗತ್ತನ್ನೇ ಸಂಹಾರ ಮಾಡುವ ಭಗವಂತ ಎಲ್ಲವನ್ನೂ ತಿಂದು ತೇಗತಾನೆ ಅವನಿಗೆ ಊಟನೇ ಮಾಡಲಿಕ್ಕೆ ಬರೋದಿಲ್ಲ ಅಂತಂತೀರಲ್ಲ ಅತ್ತಾಚರಾಚರ ಗ್ರಹಣ ಅಂತ ಸೂತ್ರವೂ ಹೇಳುತ್ತದೆ ಅಹಂಹಿ ಸರ್ವಯಜ್ಞಾನಂಭೋಕ್ತಾಚ ಪ್ರಭು ರೇವಚ ಅಂತ ಭಗವದ್ಗೀತೆಯಲ್ಲಿ ಎಲ್ಲ ದೇವತೆಗಳನ್ನು ಕುರಿತು ನೀವು ಮಾಡಿದ ಯಜ್ಞವನ್ನು ಅವರ ಅಂತರ್ಯಾಮಿಯಾಗಿ ಭೋಗ ಮಾಡುವವನು ನಾನೇ ತಿಳಿದೇ ಇದ್ದರೆ ನಮಗೆ ಫಲ ಇಲ್ಲ ಅಷ್ಟೇ ಹೊರತು ತಿಳಿದ್ರೆ ಫಲ ಇದೆ ಆದರೆ ಭೋಗ ಮಾಡುವುದು ಮಾತ್ರ ಎಲ್ಲ ಕಡೆಗೂ ನಾನೇ ಫಲ ಕೊಡುವವನು ನಾನೇ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ ಒಂದೇ ಎರಡೇ ಆದ್ದರಿಂದ ಭಗವಂತನೇ ನಿಜವಾಗಿ ಎಲ್ಲ ಕರ್ಮಗಳ ಫಲವನ್ನು ಭೋಗ ಮಾಡುವುದು ಸ್ವಾದುವಾದದ್ದನ್ನು ಅಸ್ವಾದುವಾದದ್ದನ್ನು ಭೋಗ ಮಾಡುವುದಿಲ್ಲ ಪರವಶನಾಗಿ ಭೋಗ ಮಾಡೋದಿಲ್ಲ ಭೋಗವಿಲ್ಲದೆ ದೌರ್ಬಲ್ಯ ಇಲ್ಲ ದುಃಖ ಭೋಗ ಇಲ್ಲ ಅಂತ ಮಾತ್ರ ತಿಳಿಯಿರಿ ಶ್ರೀಕೃಷ್ಣ